ಆ ವ್ಯಕ್ತಿ ಅವನು ಭಾಗವತೋತ್ತಮ ಯಾಕೆ ತಿಳ್ಕೋಬೇಕು ಅಂದರೆ ಅದನ್ನು ಬಿಡೋದಕ್ಕೋಸ್ಕರ ನಾವು ಸಕಾಮ ಕರ್ಮಗಳನ್ನು ಮಾಡಿದಂತೆ ಈ ಸಂಸಾರದಲ್ಲಿ ಬದ್ಧರಾಗ್ತೇವೆ ಅದರ ಕಡೆಗೆ ಗಮನ ಇರಬೇಕು ಹೌದು ನಾನು ಇದು ಸಕಾಮ ಕರ್ಮ ಮಾಡಿದೆ ನಿನ್ನೆ ದೇವರಿಗೆ ನಮಸ್ಕಾರ ಮಾಡುವಾಗ ಈ ತರಹದ ಮನಸ್ಸಿನಲ್ಲಿ ಒಂದು ಕಾಮ ಇಟ್ಟುಕೊಂಡು ಮಾಡಿದೆ ಇದು ತಪ್ಪು ಇದನ್ನು ಬಿಡಬೇಕು ನಾನು ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು ಅಂತ ಅನುಸಂಧಾನ ಬರ್ತಾ ಇದ್ದರೆ ಅವನು ಭಾಗವತೋತ್ತಮ ಸಕಾಮಕರ್ಮ ನಾನು ಏನು ಮಾಡಿದೆ ಏನು ಬಿಟ್ಟಿದೆ ಬಿಟ್ಟೆ ಅಂತ ಗೊತ್ತೇ ಇಲ್ಲದೆ ಹಾಗೇ ಮಾಡ್ತಾ ಹೋಗಿಬಿಟ್ರೆ ಸಂಸಾರದಲ್ಲೇ ಉಳಿದುಬಿಡ್ತೇವೆ ಅದಕ್ಕಾಗಿ ಯಹ್ ಕಾಮ ಕರ್ಮ ಬೀಜಾನಿ ಈ ಸಂಸಾರಕ್ಕೆ ಕಾಮ ಆ ಕಾಮಪೂರ್ವಕವಾಗಿ ಮಾಡುವ ಕರ್ಮಗಳು ಇವುಗಳೆಲ್ಲ ಸಂಸಾರ ಕಾರಣಗಳು ಅಂತ ತಿಳಿದು ಅಂತಹ ಸಕಾಮ ಕರ್ಮಗಳು ನಮ್ಮಿಂದ ನಡೆಯುವುದಕ್ಕೆ ಕಾರಣ ಏನು ಅದನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪರಿಹರಿಸುವುದಕ್ಕಾಗಿ ಭಗವಂತನಿಗೇನೇ ಶರಣು ಹೋಗಿ ಕೇವಲ ವಿಷ್ಣುಪ್ರೀತ್ಯರ್ಥವಾಗಿ ಯಾವ ವ್ಯಕ್ತಿ ಕರ್ಮಾದಿಗಳನ್ನು ಮಾಡುತ್ತಾನೋ ಅವನು ಭಾಗವತೋತ್ತಮ ನನ್ಮಕರ್ಮಭ್ಯಾಂ ನ ವರ್ಣಾಶ್ರಮ ಜಾತಿಭಿ ಸಂದಿತೆಸ್ಮಿನ್ನಹಂಭಾವ ದೇಹೇ ವೈಸ ಹರೇ ಪ್ರಿಯ ಯಾರಿಗೆ ಎಂದೆಂದಿಗೂ ಅಹಂಕಾರ ಬರೋದಿಲ್ಲ ವರ್ಣ ಆಶ್ರಮ ಜಾತಿ ವರ್ಣ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾನು ಬ್ರಾಹ್ಮಣ ಅನ್ನುವ ಅಹಂಕಾರ ಇರಬಾರದು ಸದಭಿಮಾನ ಅವಶ್ಯವಾಗಿರ್ಬೇಕು ನಾನು ಬ್ರಾಹ್ಮಣ ನನ್ನ ಕರ್ತವ್ಯವನ್ನು ನಾನು ಪರಿಪಾಲನೆ ಮಾಡಬೇಕು ಎಂಬ ಪ್ರಜ್ಞೆ ಇರಲಿ ಆದರೆ ನಾನು ಬ್ರಾಹ್ಮಣ ಅನ್ನುವ ಅಹಂಕಾರ ಇರಬಾರ್ದು ನನ್ನನ್ನು ದೇವರು ಬ್ರಾಹ್ಮಣ ಮಾಡಿದ್ದಾನೆ ಅಂತ ನಾನು ಬ್ರಾಹ್ಮಣನಾಗಿದ್ದೇನೆ ನನಗ್ಯಾಕೆ ಅಹಂಕಾರ ದೇವರು ಶೂದ್ರ ಮಾಡಿದರೆ ಅಂತ್ಯಜರನ್ನಾಗಿ ಮಾಡಿದರೆ ಏನು ಮಾಡಲಿಕ್ಕಾಗ್ತಿತ್ತು ಏನು ಮಾಡಲಿಕ್ಕೆ ಬರೋದಿಲ್ಲ ಯಾವ ವರ್ಣದಲ್ಲಿದ್ದೇವೋ ಇದ್ದೇವೆ ದೇವರು ಕೊಟ್ಟದ್ದು ಈ ವರ್ಣದಲ್ಲಿ ನಾನೇನು ಮಾಡಬೇಕು ಅದನ್ನು ತಿಳಿದು ಮಾಡಬೇಕಷ್ಟೇ ಹೊರತು ಆ ವರ್ಣ ಇದೆ ಅಂತ ಅಹಂಕಾರ ಇರಬಾರದು ಆಶ್ರಮ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಹೀಗೆ ತಮಗೆ ತಮಗೆ ಲಬ್ಧವಾದ ಆಶ್ರಮಗಳ ಬಗ್ಗೆ ನಿಷ್ಠೆ ಇರಬೇಕು ಅಹಂಕಾರ ಇರಬಾರದು ಜಾತಿ ಮನುಷ್ಯ ಪಶುಗಳು ಪಕ್ಷಿಗಳು ಇವುಗಳೆಲ್ಲ ನೋಡಿ ಅವೆಲ್ಲ ಅಂತಹ ಹೀನಜಾತಿಯ ವಸ್ತುಗಳು ನನ್ನದು ಮನುಷ್ಯ ಜಾತಿ ಅಂತ ಆ ಜಾತಿಯ ಅಹಂಕಾರವೂ ಇರಬ ಅಮನು ಭಗವದ್ ಭಕ್ತ ಭಾಗವತ ಅಂತ ಹೇಳುತ್ತಾರೆ ನಯಸ್ಯ ಸ್ವಪರ ಇತಿ ಚಿತ್ತೇ ಸ್ವಾತ್ಮನಿವಾಭಿಧ ಸರ್ವಭೂತ ಸಮಶ್ಯಾಂತಹ ಸವೈ ಭಾಗವತೋತ್ತಮ ಇದು ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ ದಾರಿ ತಪ್ಪಿಸುವಂತೆ ಇದೆ ಯಾವ ವ್ಯಕ್ತಿಗೆ ನಾನು ದೇವರು ಅಥವಾ ನಾನು ಇನ್ನೊಬ್ಬ ಎಂಬ ಭಿದ ಭೇದ ಇಲ್ಲ ಈ ಭೇದ ಭಾವನೆಯೇ ಇಲ್ಲ ಅವನು ಭಗವದ್ ಭಕ್ತ ಅಂತ ನೋಡಿದ್ರೆ ವ್ಯಾಹತ ಇದು ನಾನು ದೇವರು ಎಂಬ ಭೇದ ಭಾವ ಇಲ್ಲ ಅಂಥವನು ಭಗವದ್ಭಕ್ತ ಹೇಗಾಗ್ತಾನೆ ಅವನು ಭಗವಂತನೇ ಆಗ್ಬೇಕಲ್ಲ ಇದು ವ್ಯಾಹತವಾದ ಮಾತು ಆದರೆ ಮೇಲ್ನೋಟಕ್ಕೆ ಹಾಗೆ ತೋರ್ತದೆ ಅದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ಪದಚ್ಛೇದವನ್ನ ಚೆನ್ನಾಗಿ ಮಾಡಿಕೊಳ್ಳಿ ನಿಂತಾರೆ ನಯಸ್ಯ ಸ್ವಪರ ಇತಿ ಚಿತ್ತೇ ಸ್ವಾತ್ಮನಿವ ಅಲ್ಲ ಅಭಿದ ನಯಸ್ಯ ಸ್ವಪ್ಪರ ಇತಿ ಚಿತ್ತೇ ಸ್ವಾತ್ಮನಿವಿದ ಅಂತನ್ನುವ ಪದಚ್ಛೇದ ಮಾಡಿಕೊಳ್ಳಬೇಡಿ ಅಭಿದ ಸಂಸ್ಕೃತದಲ್ಲಿ ಇದೇ ಒಂದು ವೈಶಿಷ್ಟ್ಯ ಎರಡು ರೀತಿಯಾಗಿಯೂ ಪದಚ್ಛೇದಕ್ಕೆ ಅವಕಾಶ ಇದೆ ಅಲ್ಲಿ ವಾ ಭಿದ ವಾ ಅಭಿದ ಸೇರಿಸಿದರೆ ವಾಭಿದ ಅಂತ ಆಗೋದು ಅದಕ್ಕಾಗಿಯೇ ಎರಡೂ ತರಹ ಅಂತಿರ್ತಾರೆ ಏನು ಮಹಾಪಂಡಿತರು ನೀವು ಅಂತ ಅದು ಮಹಾಪಂಡಿತ ಮಹಾ ಅಪಂಡಿತ ಎರಡೂ ಆಗ್ಬೋದು ಹೀಗಾಗಿ ಏನು ಸಂಕೋಚವಿಲ್ಲದೆ ಪಂಡಿತರನ್ನೂ ಕರೀಬೋದು ಪಂಡಿತರಲ್ಲದೇ ಇದ್ದವರನ್ನು ಮಹಾಪಂಡಿತ ಅಂತ ಕರಿಬೋದು ಬರೀ ಪಂಡಿತ ಅಂತ ಕರೆದ್ರೆ ಸಮಸ್ಯೆ ಆಗುತ್ತೆ ಮಹಾ ಅಂತ ಈ ಕಡೆಗೆ ಸಂತೋಷವೂ ಆಗುತ್ತೆ ಒಳಗೆ ಪೆಟ್ಟು ಕೊಟ್ಟಾಗೂ ಇರ್ತದೆ ಇದೊಂದು ವೈಶಿಷ್ಟ್ಯ ಇದೆ ಹೀಗಾಗಿ ನಯಸ ಸ್ವಪರ ಚಿತ್ ಸ್ವಾತ್ಮನಿ ವ ಅಭಿಗ ಅಂತ ಪದಚ್ಛೇದ ಮಾಡಿ ಅಂತಾರೆ ಹಾಗಾದರೆ ಅರ್ಥಏನು ಚಿತ್ತೇ ವಿಧ್ಯಮೇ ಸ್ವಾತ್ಮನಿ ಕೇವಲತ್ಮಭಾವೇ ಮೋಕ್ಷೇ ಚೀವಪರೋ ಅಭೇದೋ ನಾಸ್ತಿ ಸಹ ಭಾಗವತೋತ್ತಿತ್ತ ಈ ಪ್ರಾಕೃತವಾದಂತಹ ಮನಸ್ಸು ಪ್ರಾಕೃತವಾದ ಮನಸ್ಸು ಇರುವವರೆಗೆ ಎಷ್ಟು ದಿವಸ ನಾವು ಹೀಗೆ ದೇವರು ದೊಡ್ಡವ ನಾವು ಚಿಕ್ಕವರು ಅವನು ಬೇರೆ ನಾನು ಬೇರೆ ಅಂತೂ ಎಲ್ಲಿವರೆಗೆ ತಿಳ್ಕೋಬೇಕು ಎಲ್ಲಿವರೆಗೆ ತಿಳ್ಕೋಬೇಕು ತಿಳಿದುಕೊಳ್ಳುವ ಮನಸ್ಸು ಎಲ್ಲಿಯವರೆಗೆ ನಿನಗಿದೆ ಅಲ್ಲಿಯವರೆಗೆ ತಿಳ್ಕೋ ಅಷ್ಟೇನಾ ಹಾಗಾದರೆ ಮನಸ್ಸು ಮೋಕ್ಷದಲ್ಲಿ ಇರೋದಿಲ್ಲ ಜಡವಾದ ಮನಸ್ಸು ಸ್ವರೂಪ ಮನಸ್ಸಿರ್ತದೆ ಜಡವಾದ ಮನಸ್ಸು ಮೋಕ್ಷದಲ್ಲಿ ಇರೋದಿಲ್ಲ ಮೋಕ್ಷಕ್ಕೋದ ಮೇಲೆ ಹಾಗಾದರೆ ನಾನು ದೇವರು ಒಂದು ಅಂತೂ ಅಲ್ಲ ಆತ್ಮನಿ ಆತ್ಮ ಅಂದರೆ ಕೇವಲಾತ್ಮಭಾವ ಜಡವಾದ ಮನಸ್ಸೆಲ್ಲ ದೂರ ಹೋಗಿ ಶುದ್ಧ ಆತ್ಮಸ್ವರೂಪಗುಳದ ಮೋಕ್ಷಾವಸ್ಥೆ ಏನಿದೆ ಆ ಅವಸ್ಥೆಯಲ್ಲಿಯೂ ಕೂಡ ನಾನು ಪರಮಾತ್ಮ ಒಂದು ಅಂತ ತಿಳಿಯುವಂತೆ ಇಲ್ಲ ಆಗಲೂ ಪರಮಾತ್ಮ ಬೇರೆ ನಾನು ಬೇರೆ ಅಂತೇ ತಿಳಿಯಬೇಕು ಅಂಥವನು ಭಾಗವತೋತ್ತಮ ಅದಕ್ಕಾಗಿಯೇ ಪ್ರಹ್ಲಾದರಾಜರು ಆತ್ಮನಿವೇದನ ಮೋಕ್ಷದಲ್ಲಿಯೂ ಭಗವಂತ ನನ್ನ ಸ್ವರೂಪದಲ್ಲಿ ನಿಯಾಮಕನಾಗಿದ್ದಾನೆ ಅಂತ ತಿಳಿಯುವುದು ಕೂಡ ಅದು ಭಕ್ತಿಯ ಕೊನೆಯ ಚಿಹ್ನ ಅದು ಒಂಬತ್ತನೇ ಇದ್ದು ಆತ್ಮನಿ ವೇದನಂ ಭಾಗವತೋತ್ತಮ ಇಲ್ಲಿಯೂ ಭಗವದ್ಭಕ್ತರ ಬಗ್ಗೆನೇ ಹೇಳ್ತಾ ಇದ್ದಾರೆ ಭಗವದ್ಭಕ್ತಿಯ ಚಿಹ್ನವನ್ನೇ ಒಂಬತ್ತನೆಯದಾಗಿ ಪ್ರಹ್ಲಾದರಾಜರು ತಿಳಿಸಿದ್ದು ಅದನ್ನೇ ಮೋಕ್ಷದಲ್ಲಿಯೂ ನನಗೆ ದೇವರು ನಿಯಾಮಕನಾಗಿದ್ದಾನೆ ಎಂಬುದಾಗಿ ಚಿಂತನೆ ಮಾಡಬೇಕು ಹೀಗೆ ಅರ್ಥ ಇದೆ ಇದನ್ನು ಬಿಟ್ಟು ನೀವು ಅಭೇದವನ್ನು ಚಿಂತನ ಮಾಡಬೇಕು ಭೇದವನ್ನ ಚಿಂತನ ಮಾಡದೇ ಇದ್ದವರು ಭಗವದ್ಭಕ್ತರು ಅಂತ ಸರ್ವಥಾ ಅರ್ಥ ಮಾಡಬೇಡಿ ಅದು ಹೇಗಾಗತ್ತೆ ಭಗವದ್ಭಕ್ತರು ಹೇಗೆ ಅವರು ಅದಕ್ಕೆ ಹೇಳ್ತಾರೆ ಚಿತ್ತೆ ವಿದ್ಯಮಾನೆ ಪ್ರಾಕೃತವಾದ ಮನಸ್ಸು ಇದ್ದಾಗ ಸಂಸಾರಾವಸ್ಥೆಯಲ್ಲಿ ಸ್ವಾತ್ಮನಿ ಕೇವಲ ಸ್ವರೂಪಭೂತವಾದ ಆತ್ಮ ಮಾತ್ರ ಉಳಿದಾಗ ಮೋಕ್ಷದಲ್ಲಿಯೂ ಕೂಡ ಯಸ್ಯ ಯಾವನ ದೃಷ್ಟಿಯಲ್ಲಿ ಸ್ವ ಪರಹ ಇತಿಭಿದ ನಾನು ಅವನು ಅನ್ನುವ ಭೇದ ಇಲ್ಲ ಅಂತ ಅರ್ಥ ಅಲ್ಲ ಸ್ವಹ ಪರಹ ಇತಿ ಅಭಿದ ಸ್ವಹ ತಾನು ಪರಹ ದೇವರೇ ಆಗಿದ ದೇವನೇ ಆಗಿದ್ದೇನೆ ಎಂಬ ಅಭಿದ ಅಭೇದ ತಿಳುವಳಿಕೆ ಇಲ್ಲ ಅರ್ಥ ಆಯ್ತಲ್ಲ ಸ್ವಹ ಪರಹ ಅಂದರೆ ನಾನು ಅವನು ಅನ್ನೋ ಭೇದ ಭಾವನೆ ಇಲ್ಲ ಅಂತನ್ನೋ ಅರ್ಥದೊಳಗೆ ನಾವು ಬಳಸ್ತೇವೆ ಹಾಗಲ್ಲ ಸ್ವಹ ತಾನು ಪರಹ ಪರಮಾತ್ಮನೇ ಆಗಿದ್ದೇನೆ ಎಂಬ ದೃಷ್ಟಿಯಲ್ಲಿ ಅಭಿಧಾನ ಅಭೇದ ಯಾರ ದೃಷ್ಟಿಯಲ್ಲಿ ಇಲ್ಲ ಅವರು ಭಾಗವತೋತ್ತಮರು ಅವರು ಹೇಗಿರ್ತಾರೆ ಸರ್ವಭೂತ ಸಮಹ ಶಾಂತ ಅದಕ್ಕೆ ಮತ್ತೆ ಅರ್ಥ ಆಚಾರ್ಯರು ಸರ್ವಭೂತ ಸಮಹ ಅಂದರೆ ಎಲ್ಲ ಜೀವರಾಶಿಗಳನ್ನು ಸಮಾನವಾಗಿ ಕಾಣುವವನು ಯಾರೋ ಅವನು ಭಗವದ್ಭಕ್ತ ಇವರು ಬಹಳ ದೊಡ್ಡವರು ಇವರು ಚಿಕ್ಕವರು ಅಂತ ಹೀಗೆಲ್ಲ ಭೇದ ಭಾವ ಮಾಡಬಾರ್ದು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅವನು ಭಾಗವತೋತ್ತಮ ಅಂತ ಹಾಗರ್ಥ ಅಲ್ಲ ಅಂತ ಆಚಾರ್ಯರು ತಾರತಮ್ಯ ಕ್ರಮದಲ್ಲಿಯೇ ತಿಳಿಯಬೇಕು ತಾರತಮ್ಯಕ್ಕೆ ವ್ಯತ್ಯಾಸವಾಗಿ ತಿಳಿಯಬಾರ್ದಷ್ಟೇ ಸಣ್ಣವರನ್ನು ದೊಡ್ಡವರು ದೊಡ್ಡವರನ್ನು ಸಣ್ಣವರು ಅಂತ ತಿಳಿಯೋದು ಅಥವಾ ಚಿಕ್ಕವರಾಗಿದ್ದರೂ ಯಾವುದೋ ಒಂದು ಕಾರಣಕ್ಕೆ ಅವನನ್ನು ದೊಡ್ಡವ ಅಂತ ತಿಳಿಯೋದು ತನ್ನವ ತನಗೆ ಬೇಕಾದವ ಬಳಗದವ ಹಣ ಕೊಟ್ಟವ ಅನ್ನೋ ಕಾರಣಕ್ಕಾಗಿ ಅವರನ್ನು ದೊಡ್ಡವ ಅಂತ ತಿಳಿಯೋದು ಇದೆಲ್ಲ ತಪ್ಪು ಆದರೆ ಅವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಸದ್ಗುಣಗಳು ಹೆಚ್ಚಿದ್ದಾಗ ಅವಶ್ಯವಾಗಿ ಅವರನ್ನು ದೊಡ್ಡವರು ಅಂತ ತಿಳಿಯಬೇಕು ಉಳಿದವರನ್ನು ಚಿಕ್ಕವರು ಅಂತೆ ಭಾವಿಸಬೇಕು ಏನು ತಪ್ಪಿಲ್ಲ ಅದೇ ಸಮದ್ರಿಕ ಅದಕ್ಕೆ ಪ್ರಮಾಣ ಕೊಡುತ್ತಾರೆ ಮೋಕ್ಷ ಧರ್ಮ ಪರ್ವದ ಪ್ರಮಾಣ ನ ಕ್ವಾಪಿ ಜೀವಂ ವಿಷ್ಣುತ್ವೆ ಸಂಸ್ಕೃತವು ಮೋಕ್ಷ ಯ ಪಶ್ಯತಿ ಸುರದಿಂಶ್ಚೋತ್ಕರ್ಷ ಪ್ರಪಶ್ಯತಿ ಸರ್ವರ್ವೂತ ಸಾಮದೃಕ್ ವಿಷ್ಣು ಸರ್ವೋತ್ತಮ ಸ್ಮರನ್ ಇಧರ್ಮು ಎಲ್ಲ ಶಬ್ದಗಳ ಅರ್ಥಕ್ಕೂ ಇದು ಪ್ರಮಾಣ ಮೊದಲನೇದಾಗಿ ಜೀವಬ್ರಹ್ಮರಲ್ಲಿ ಭೇದ ತಿಳಿದವನು ಆಗಿರಬೇಕು ಅಭೇದ ತಿಳಿದವನಲ್ಲ ಭೇದವನ್ನೇ ತಿಳಿದಿರಬೇಕು ನ ಕ್ವಾ ಜೀವಂ ವಿಷ್ಣುತ್ವೆ ಸಂಸತು ಮೋಕ್ಷ ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ನೋಡಿ ಎಲ್ಲೆಲ್ಲಿಯೋ ಏನೇನೋ ಹೇಳಿ ಇಟ್ಟಿರ್ತಾರೆ ಈಗ ಕೆಲವರು ನಮ್ಮಲ್ಲೆಲ್ಲ ಬುದ್ಧಿವಂತರು ಬಹಳ ಇದ್ದಾರೆ ಎಲ್ಲ ಚೆನ್ನಾಗಿ ಶಿಸ್ತಾಗಿ ಲಾಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೋಗಿದರೆ ಲಾಕ್ ಮಾಡಿ ಅಂತ ಇಷ್ಟೇ ಹೇಳಿದ್ದಾರೆ ಲಾಕ್ ಮಾಡಿ ಅಲ್ಲ ಕೀ ಅಲ್ಲೇ ಸಿಗಿಸಿರ್ತಾರೆ ಮಾಡಬೇಕು ಯಾಕೆ ಲಾಕ್ ರಿಗೆ ಸುಲಭ ಅಲ್ವಾ ತೆಗೆಯೋದಕ್ಕೆ ಲಾಕ್ ಮಾಡಿದ್ದಕ್ಕೆ ಒಳಗೆ ಏನೋ ಇದೆ ಅಂತ ಗೊತ್ತಾಯಿತು ಕೀಲಿ ಅಲ್ಲೇ ಇಟ್ಟಿದ್ದಕ್ಕೆ ತೆಗೆಯೋದಕ್ಕೂ ಸುಲಭ ಆಯಿತು ಅದರ ಬದಲು ತೆಗೆದಿಟ್ರೇ ಯಾರು ಬರೋದಿಲ್ಲ ಏನಿರಲಿಕ್ಕಿಲ್ಲ ಅಂತ ಹೋಗಿಬಿಡ್ತಾರೆ ಬೀಗ ಹಾಕಿ ಬೀಗದ ಕೈ ಮತ್ತೊಂದು ಕಡೆಗಿಡಬೇಕು ಇದು ನಿಜವಾದ ಬುದ್ಧಿವಂತರ ಲಕ್ಷಣ ಬುದ್ಧಿವಂತರ ಲಕ್ಷಣ ಹೀಗಿದ್ದ ಮೇಲೆ ಸರ್ವಜ್ಞನಾದ ವೇದವ್ಯಾಸದೇವರ ಬುದ್ಧಿಗೆ ಕೇಳಬೇಕೆ ಇಲ್ಲಿ ಲಾಕ್ ಮಾಡಿದ್ದಾರೆ ಎಲ್ಲಿ ಭಾಗವತದಲ್ಲಿ ಕೀ ಮಹಾಭಾರತದಲ್ಲಿಟ್ಟಿದ್ದಾರೆ ಅದನ್ನು ನೋಡಿದರೆ ಇದರ್ಥ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹೇಳಿದರು ಸ್ವಾತ್ಮನಿವಾಭಿಧ ಭೇದ ತಿಳ್ಕೋಬೇಕೋ ಅಭೇದ ತಿಳ್ಕೋಬೇಕೋ ಭೇದ ಎಂಬ ತತ್ವವನ್ನು ಕೀ ಹಾಕಿ ಇಟ್ಬಿಟ್ರು ಅದರ ಕೀಲಿಕೆಯನ್ನು ಮಹಾಭಾರತದಲ್ಲಿ ಇಟ್ರು ನಕ್ವಾಪಿ ಜೀವಂ ವಿಷ್ಣುತ್ವೇ ಸಂಸ್ಕೃತವು ಮೋಕ್ಷೇ ಸಂಸಾರದಲ್ಲಿ ಆಗಲಿ ಮೋಕ್ಷದಲ್ಲಿ ಆಗಲಿ ಜೀವನನ್ನ ವಿಷ್ಣು ಅಂತೂ ತಿಳಿಯಲೇಬಾರದು ಹಾಗಾದ್ರೆ ಭಾಗವತದ ಈ ವಾಕ್ಯಕ್ಕೆ ಅಲ್ಲಿ ವ್ಯಾಖ್ಯಾನ ಇದೆ ಸರ್ವಭೂತ ಸಮುದ್ರಕ್ಕಂದು ಬಿಟ್ಟರೆ ಇಲ್ಲಿ ಸಮಾನವಾಗಿ ಕಾಣೋದು ಅಂದ್ರೆ ಏನು ಮತ್ತೆ ಮಹಾಭಾರತರೊಳಗೆ ಹೇಳಿದರು ಯಥೋತ್ಕರ್ಷಂ ಪ್ರಪಶ್ಯತಿ ಅವರವರ ಯೋಗ್ಯತೆಗೆ ತಕ್ಕಾಗೆ ಅವರನ್ನು ತಿಳಿಯಬೇಕು ಶಾಂತ ಅಂದರು ಶಾಂತ ಅಂದರೆ ಶಾಂತವಾಗಿರಬೇಕು ಎಷ್ಟು ಮಾತಾಡ್ತಾ ಇದ್ದೀರಿ ನೀವು ಅಂತಂದ್ಬಿಡ್ಬೋದು ನೀವು ನಮಗೆ ಅಲ್ಲ ನಾವು ಭಾಗವತೋತ್ತಮರಲ್ಲ ಆ ವಿಷಯ ಬೇರೆ ಆದ್ರೆ ಶಾಂತನಾಗಿರ್ಬೇಕು ಅಂತಿದ್ದಾರೆ ನೀವು ಯಾಕೆ ಮಾತಾಡ್ತೀರಿ ಅಂದ್ರೆ ಅಲ್ಲ ಶಾಂತ ಅಂದ್ರೆ ವಿಷ್ಣುಂ ಸರ್ವೋತ್ತಮ್ ಸ್ಮರನ್ ಪರಮಾತ್ಮನನ್ನ ಸರ್ವೋತ್ತಮ ಎಂದು ತಿಳಿಯಬೇಕು ಶಮೋಮ್ ಅನಿಷ್ಠತಾ ಬುದ್ಧೇಹೇ ಶಮ ಅಂದ್ರೆ ಪರಮಾತ್ಮನಲ್ಲಿ ನಮ್ಮ ಬುದ್ಧಿ ನಿಷ್ಠವಾಗಿರಬೇಕು ಏನು ಅಂತ ವಿಷ್ಣುವನ್ನ ಸರ್ವೋತ್ತಮತ್ವೇನೆ ಯಾವಾಗಲೂ ತಿಳಿದವನು ಯಾರೋ ಅವನು ಶಮ ಉಳ್ಳವನು ಶಾಂತ ಹೀಗೆ ಭಾಗವತದ ಶಬ್ದಗಳಿಗೆ ಮಹಾಭಾರತದಲ್ಲಿ ಆಚಾರ್ಯರು ಶ್ರೀಮದ ವೇದವ್ಯಾಸದೇವರು ವ್ಯಾಖ್ಯಾನ ಮಾಡುತ್ತಾರೆ ನೈವಂ ತ್ವಯಾನುಮಂತವ್ಯಂ ಏನಾಯಿತು ಅಭೇದ ತಿಳ್ಕೊಂಡ್ರೆ ಏನು ತಪ್ಪು ಅಂದರೆ ಅದಕ್ಕೆ ಹೇಳ್ತಾರೆ ಮೋಕ್ಷ ಧರ್ಮ ಪರ್ವದಲ್ಲಿ ಮತ್ತೊಂದು ಕಡೆಗೆ ಅಭೇದ ಜ್ಞಾನವನ್ನು ನಿಂದೆ ಮಾಡಿದ್ದಾನೆ ನೈವಂ ತ್ವಯಾನುಮಂತವ್ಯಂ ದೃಷ್ಟೋ ಜೀವೋಮಯೇ ಶಾಸ್ತ್ರ ಓದಪ್ಪ ಯಾಕೆ ಶಾಸ್ತ್ರ ಓದಬೇಕು ದೇವರ ಬಗ್ಗೆ ತಿಳಿಯೋದಕ್ಕೋಸ್ಕರ ದೇವರೇ ನಾನೇ ದೇವರು ತಾನೇ ನನ್ನ ತಿಳುವಳಿಕೆ ನನಗಿದೆ ನಾನು ಯಾಕೆ ಶಾಸ್ತ್ರ ಓದಬೇಕು ಇಷ್ಟರ್ಥ ಅದಕ್ಕೆ ಮಯ ಜೀವ ಅದೃಷ್ಟ ನಾನು ಜೀವನ ಬಗ್ಗೆ ನಾನೇ ಜೀವ ನನ್ನ ಬಗ್ಗೆ ನನಗೆ ತಿಳುವಳಿಕೆ ಇದೆ ನಾನೇ ಯಾರು ದೇವರು ದೇವರನ್ನು ತಿಳಿಸುವುದಕ್ಕೆ ಶಾಸ್ತ್ರ ಇದೆ ಹಾಗಾದರೆ ನಾನು ಶಾಸ್ತ್ರ ಓದುವುದೇ ಇಲ್ಲ ಶಾಸ್ತ್ರ ತಿಳಿಸುವ ದೇವನೇ ಈ ಜೀವ ಈ ಜೀವ ಈ ಜೀವನಿಗೆ ಗೊತ್ತು ಯಾಕೆ ಶಾಸ್ತ್ರ ಓದಬೇಕು ಅಂತ ತಿಳಿಯಬೇಡ ಮೂಢ ಸರ್ವಥ ದೇವ ಜೀವನಲ್ಲ ಆ ದೇವ ಯಾರು ಸರ್ವಭೂತ ಗುಣೈರ್ ಯುಕ್ತಂ ದೇವಂ ತ್ವಂ ಜ್ಞಾತು ಅರ್ಹಸಿ ಅವನು ಸರ್ವಭೂತ ಗುಣಗಳಿಂದ ಯುಕ್ತನಾದಂತಹ ವ್ಯಕ್ತಿ ಅಂತ ಏನು ಸರ್ವಭೂತ ಗುಣಗಳಿಂದ ಯುಕ್ತ ಭೂತ ಅಂದರೆ ಜೀವರಾಶಿಗಳು ಭೂತ ಅಂದರೆ ಜೀವರಾಶಿಗಳು ಎಲ್ಲ ಜೀವರಾಶಿಗಳ ಗುಣಗಳು ಭಗವಂತನಲ್ಲಿದೆ ಅಂತ ಇದರ ತಾತ್ಪರ್ಯ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜೀವರಲ್ಲಿರುವ ಗುಣ ದೇವರಲ್ಲಿಲ್ಲ ಜೀವರಲ್ಲಿರುವ ಗುಣ ದೇವರಲ್ಲಿದೆ ಎನ್ನುವುದರ ತಾತ್ಪರ್ಯ ಜೀವರಲ್ಲಿರುವ ಗುಣಗಳಿಗೆ ಬಿಂಬಭೂತವಾದ ಗುಣಗಳು ಭಗವಂತನಲ್ಲಿವೆ ಅಂತ ಇಷ್ಟೇ ತಾತ್ಪರ್ಯ ಉದಾಹರಣೆಗೆ ನಮ್ಮಲ್ಲಿ ಜ್ಞಾನ ಅಂತ ಒಂದು ಗುಣ ಇದ್ದರೆ ಇದು ನಮ್ಮ ಸ್ವತಂತ್ರವಾದ ಗುಣ ಅಲ್ಲ ಈ ಜ್ಞಾನಕ್ಕೆ ಬಿಂಬಭೂತವಾದ ಗುಣ ಜ್ಞಾನ ದೇವರಲ್ಲಿದೆ ಬಿಂಬ ಅಂದರೆ ನಿಯಾಮಕ ಅಂತ ಅರ್ಥ ತದಧೀನ ತತ್ ಸದೃಶ ಪ್ರತಿಬಿಂಬ ತಿಯಾಮಕ ತತ್ ಸದೃಶವಾದದ್ದು ಬಿಂಬ ಭಗವಂತನ ಜ್ಞಾನಕ್ಕೆ ಅಧೀನವಾದ ಭಗವಂತನ ಜ್ಞಾನಕ್ಕೆ ಸದೃಶವಾದ ಜ್ಞಾನ ಜೀವರಲ್ಲಿದೆ ಅದು ಪ್ರತಿಬಿಂಬ ನಮ್ಮ ಜ್ಞಾನಕ್ಕೆ ಸದೃಶವಾದ ನಮ್ಮ ಜ್ಞಾನಕ್ಕೆ ನಿಯಾಮಕವಾದ ಜ್ಞಾನ ಭಗವಂತನಲ್ಲಿದೆ ಅದು ಬಿಂಬ ಸರ್ವಭೂತ ಗುಣಗಳು ಅಂದರೆ ಎಲ್ಲ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವ ಎಲ್ಲ ಜೀವರಲ್ಲಿಯೂ ಇರುವ ಏನೇನು ಗುಣಗಳಿವೆಯೋ ಆ ಎಲ್ಲ ಗುಣಗಳಿಗೂ ನಿಯಾಮಕವಾದ ಗುಣಗಳು ಭಗವಂತನಲ್ಲಿ ಇಷ್ಟು ಮಾತ್ರ ಇಲ್ಲ ಇದಕ್ಕಿಂತಲೂ ಅನಂತಾನಂತಪಟ್ಟು ಮಿಗಿಲಾದ ಗುಣಗಳು ಇವೆ ಯಾಕೆಂದ್ರೆ ಬ್ರಹ್ಮಾಜ ದೇವತೆಗಳಲ್ಲಿ ಇಲ್ಲದೇ ಇರುವ ಗುಣಗಳು ಹಾಗಾದರೆ ದೇವರಲ್ಲಿ ಇಲ್ಲ ಅಂತೇಳಿಬೇಡಿ ಈ ಎಲ್ಲ ಗುಣಗಳು ಇವೆ ಇಲ್ಲಿಲ್ಲದೇ ಇರುವ ಅನಂತಾನಂತ ಗುಣಗಳು ಕೂಡ ಪರಮಾತ್ಮನಲ್ಲಿವೆ ಅಂತ ಆ ಅರ್ಥವನ್ನು ಈ ಶಬ್ದದಿಂದಲೇ ತರಬಹುದು ಅಂತೂ ವ್ಯಾಖ್ಯಾನಕಾರರು ಹೇಳ್ತಾರೆ ಅದು ಹೇಗೆ ಸರ್ವ ಅಂದರೆ ಪೂರ್ಣ ಅಂತ ಅರ್ಥ ಭೂತ ಅಂದ್ರೆ ಸರ್ವದಾ ವಿದ್ಯಮಾನ ಅಂತ ಅರ್ಥ ಸರ್ವ ಭೂತ ಗುಣ ಇರಿಯುಕ್ತ ಎಲ್ಲ ಜೀವರಾಶಿಗಳ ಗುಣಗಳಿಗೆ ಬಿಂಬವಾದ ಗುಣಗಳು ಮಾತ್ರ ಅಲ್ಲ ಪರಿಪೂರ್ಣವಾದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ವರ್ತಮಾನವಾದ ಗುಣಗಳು ಭಗವಂತನಲ್ಲಿವೆ ಅಥವಾ ಈ ಎರಡು ಅರ್ಥಗಳನ್ನು ಶ್ರೀನಿವಾಸ ತೀರ್ಥರು ಹೇಳುತ್ತಾರೆ ತಾಮ್ರಪರ್ಣಿ ಆಚಾರ್ಯರು ಹೇಳುವ ಅರ್ಥ ಏನು ಅಂದರೆ ಭೂತ ಅಂದರೆ ಪಂಚಮಹಾಭೂತಗಳು ಅಂತ ಅವರು ಸ್ವೀಕಾರ ಮಾಡುತ್ತಾರೆ ಸರ್ವಭೂತಗಳು ಪಂಚಮಹಾಭೂತಗಳೇನಿವೆ ಆ ಪಂಚಮಹಾಭೂತಗಳಲ್ಲಿರುವಂತಹ ಎಲ್ಲ ಗುಣಗಳು ಕೂಡ ಪರಮಾತ್ಮನಲ್ಲಿವೆ ಅಂತ ಪಂಚಮಹಾಭೂತಗಳಲ್ಲಿರುವ ಎಲ್ಲ ಗುಣಗಳು ಅಂದರೆ ಯಾವುದು ಶಬ್ದ ಸ್ಪರ್ಶ ರೂಪ ರಸಗಂಧ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ದೇವರಲ್ಲಿವೆ ಅಂತ ಹೇಗೆ ಹೇಳಬಹುದು ಯಾಕೆ ತಪ್ಪೇನು ಭಗವಂತನಲ್ಲಿಯೂ ಕೂಡ ಸ್ವರೂಪಭೂತವಾದಂತಹ ಸ್ವಾಖ್ಯ ಶಬ್ದ ಸ್ವಾಖ್ಯರಸ ಸ್ವಾಖ್ಯಸ್ಪರ್ಶ ಭಗವತ್ ಸು ಭಗವಂತನಿಂದ ಅಭಿನ್ನ ಸ್ಪರ್ಶಾದಿಗಳು ನಮ್ಮಲ್ಲೇ ಇವೆ ದೇವರಲ್ಲಿ ಇಲ್ಲ ಅಂತ ಯಾಕೆ ಹೇಳಬೇಕು ದೇವರಲ್ಲಿ ಸ್ವಾಖ್ಯ ಶಬ್ದವೂ ಇದೆ ಶಬ್ದ ಸ್ಪರ್ಶ ರೂಪರಸಗಂಧಗಳು ಭಗವಂತನಿಂದ ಅಭಿನ್ನವಾದ ಅಪ್ರಾಕೃತವಾದ ಗುಣಗಳು ವಿಶೇಷ ಬಲಾದ ಗುಣಗಳು ಅಂತ ಅವುಗಳನ್ನು ವ್ಯವಹಾರ ಮಾಡುತ್ತೇವೆ ಅವುಗಳೂ ದೇವರಲ್ಲಿ ಉಂಟು ಅಂತ ಹೀಗೆ ಪರಮಾತ್ಮನಲ್ಲಿ ಒಟ್ಟು ಹೇಳಬೇಕಾದದ್ದು ಅನಂತಾನಂತ ಗುಣಗಳು ಭಗವಂತನಲ್ಲಿ ಇವೆ ಅಷ್ಟು ಗುಣಗಳು ನಿನ್ನಲ್ಲಿ ಇಲ್ಲ ನೀನು ಹೇಗೆ ದೇವನಾಗಲು ಸಾಧ್ಯ ನಿನ್ನಲ್ಲಿರುವ ಗುಣಗಳು ನಿನ್ನಲ್ಲಿವೆ ಆದರೆ ಅವನಲ್ಲಿರುವ ಗುಣ ಮತ್ತೊಬ್ಬರಲ್ಲಿ ಇದ್ದ ಗುಣ ಎಷ್ಟೋ ನಿನ್ನಲ್ಲಿ ಇಲ್ಲದೇ ಇರುವ ಗುಣಗಳು ಬೇಕಾದಷ್ಟು ಬೇರೆಯವರಲ್ಲಿದೆ ಆ ಗುಣಗಳಿಗೆ ಬಿಂಬಭೂತವಾದ ಗುಣಗಳು ನಿನ್ನಲ್ಲಿ ಇಲ್ಲ ಅದಕ್ಕೆ ಸದೃಶವಾದ ಗುಣಗಳೂ ಇಲ್ಲ ಕೊನೆ ಪಕ್ಷ ಬಿಂಬ ಆಗೋದು ಬೇಡ ಅಂದಮೇಲೆ ನೀನು ಆ ಭಗವಂತನಿಂದ ಸರ್ವಥಾ ಅಭಿನ್ನನಾಗಲು ಸಾಧ್ಯ ಇಲ್ಲಪ್ಪ ಅಂತ ಮೋಕ್ಷಧರ್ಮ ಪರ್ವದಲ್ಲಿ ಹೇಳುತ್ತಾರೆ ಇನ್ನೊಂದು ಕಡೆಗೆ ವರಾಹ ಪುರಾಣ ಹೇಳುತ್ತದೆ ನೈವಂ ತ್ವಯಾ ಅನುಮಂತವ್ಯಂ ಕ್ವಚಿತ ಸರ್ವೈರ್ಗುಣೈಸ್ವಸಂಪನ್ನಂ ದೇವಂ ಮಾಂ ಜ್ಞಾತು ಅರ್ಹಸಿ ನಾನೇ ಜೀವ ಅಂತ ತಿಳಿಯಬೇಡಪ್ಪ ಎಲ್ಲ ಗುಣಗಳಿಂದ ಯುಕ್ತನಾದವನು ನಾನು ದೇವಾ ನೀನು ಜೀವ ಈ ಭೇದ ಇದು ಅನಂತ ಅನಂತಕಾಲದವರೆಗೆ ಹೀಗೆ ಇರೋದು ಅಂತ ವರಾಹ ಪುರಾಣದಲ್ಲಿಯೂ ತಿಳಿಸಿಕೊಟ್ಟಿದ್ದಾರೆ ತ್ರಿಭುವನ ವಿಭವಹೇತು ಭಿರ್ವಿ ಕುಂಠ ಸ್ಮೃತಿಭಿರಜೇಶಿರ್ವಿ ಮೃಗಾತ್ ನ ಚಲತಿ ಭಗವತ್ ಪದಾರ್ದಮಿ ಸ್ವ ವೈಷ್ಣವ್ರಹ ಭಗವತ್ ಭಕ್ತರ ಲಕ್ಷಣ ಏನು ಅಂದರೆ ಲವ ಒಂದರ್ಧ ಲವ ನಿಮಿಷ ಒಂದರ್ಧ ಕ್ಷಣವು ದೇವರ ಪಾದ ಕಮಲಗಳ ಚಿಂತನವನ್ನ ಮಾಡದೇ ಇದ್ದವನು ಯಾರೋ ಮಾಡದೇ ಇರೋದಿಲ್ಲ ಯಾರು ಅವನು ಭಗವದ್ಭಕ್ತ ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡುತ್ತಾನೆ ಎಂಥದ್ದು ಭಗವಂತನ ಪಾದ ಅಂದರೆ ತ್ರಿಭುವನ ವಿಭವ ಹೇತುಭಿ ಜಗತ್ತಿನೊಳಗಿರುವ ಎಲ್ಲ ಸಜ್ಜನರಿಗೆ ವೈಭವವನ್ನು ತಂದು ಕೊಡುವವರು ಐಶ್ವರ್ಯವನ್ನು ತಂದು ಕೊಡುವಂತಹ ವಿಕುಂಠ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿಯೇ ತತ್ಪರರಾದವರು ಬ್ರಹ್ಮಾಜಿದೇವತೆಗಳು ಅಜೇಷ ಸುರಾದಿಭಿರ್ ವಿಮೃಗ್ಯ ಅವರೂ ಯಾವ ಪರಮಾತ್ಮನ ಸ್ವರೂಪದ ಬಗ್ಗೆ ಪಾದದ ಬಗ್ಗೆ ಇನ್ನೂ ಚಿಂತನ ಮಂಥನ ಮಾಡ್ತಾ ಇದ್ದಾರೆ ಅಂತಹ ಭಗವಂತನ ಪಾದ ನಮಗೆ ಗೊತ್ತಿದೆ ಬಿಡಿ ಒಂದು ಸಲ ಸ್ಮರಣೆ ಮಾಡಿ ಆಗಿದೆ ನೋಡಿಯಾಗಿದೆ ದೇವರ ಪಾದದ ಚಿಂತನೆ ಮಾಡಬೇಕಪ್ಪ ಪಾದದ ಚಿಂತನೆ ಮಾಡೋ ಭಗವಂತನ ನಿಜಪಾದ ದರ್ಶನ ಟಿಕೆಟ್ ಬುಕ್ ಮಾಡಿದ್ದೇವೆ ಅಲ್ಲಿ ತಿರುಪತಿಯಲ್ಲಿ ಆಗಿದೆ ಒಂದು ಸಲ ಆಗಿದ್ದೇವೆ ಎಂದು ದೊಡ್ಡ ವಿಷಯ ಅಲ್ಲ ಅಂತನಬಾರದು ನಚಲತಿ ಭಗವತ್ ಯಾಕೆಂದರೆ ಬ್ರಹ್ಮಾಜಿದೇವತೆಗಳು ಇನ್ನೂ ಪರಮಾತ್ಮನ ಪಾದದ ದರ್ಶನದಲ್ಲಿ ಉತ್ಸುಕರಾದಾಗ ನಾವು ಅದರಿಂದ ದೂರ ಸರಿಯುವುದು ಹೇಗೆ ತ್ರಿಭುವನ ವಿಭ ಇಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡುವವನು ವೈಷ್ಣವೋತ್ತಮ ಸ್ಮರಣೆ ಮಾಡಿದರೆ ಏನಾಗುತ್ತೆ ನಮ್ಮ ಹೃದಯದಲ್ಲಿರುವ ತಾಪ ಎಲ್ಲ ಹೋಗಿಬಿಡ್ತದೆ ಭಗವತ ಉರುವ ಿ ಶಾಖಾ ನಖ ಮಣಿ ಚಂದ್ರಿಕ ನಿರಾಪೇ ಪರಮಾತ್ಮನ ಪಾದಗಳ ಶಾಖೆ ಬೆರಳು ಅದರ ನಖ ಉಗುರು ಉಗುರುಗಳೆಂಬ ಮಣಿ ಆ ಮಣಿಗಳ ಚಂದ್ರಿಕೆ ಬೆಳಕು ಪ್ರಕಾಶ ಅಂದ್ರೆ ಮಣಿ ಚಂದ್ರಿಕಾ ಅಂದರೆ ಮಣಿಗೆ ಚಂದ್ರಿಕಾ ಇರೋದಿಲ್ಲ ನಿಜವಾಗಿ ಮಣಿ ಮಣಿಗೆ ಪ್ರಕಾಶ ಇರ್ತದೆ ಚಂದ್ರನಿಗೆ ಬೆಳೆದಿಂಗಳು ಮಣಿಗೆ ಚಂದ್ರಿಕೆ ಹೇಗೆ ಹಾಗಾದರೆ ಇಲ್ಲಿ ಮಣಿ ಎನ್ನುವ ಶಬ್ದಕ್ಕೆ ನಕ್ಷತ್ರಗಳಲ್ಲಿ ಮಣಿಯಂತೆ ತೋರುವಂತಹ ಚಂದ್ರ ಆ ನಖಗಳೆಂಬ ಚಂದ್ರ ಚಂದ್ರನ ಬೆಳೆದಿಂಗಳು ಬೆಳೆದಿಂಗಳಿನಿಂದ ನಿರಸ್ತವಾದ ತಾಪ ಹೃದಯದ ತಾಪ ಎಲ್ಲ ನಿರಸ್ತವಾಗಿರುತ್ತದೆ ಅಂತಹ ಹೃದಯದಲ್ಲಿ ಉಪಸೀದತಾಂ ಹೃದಿ ಭಗವಂತನ ಸಮೀಪದಲ್ಲಿ ವಾಸ ಮಾಡುವ ಭಗವದ್ಭಕ್ತರ ಹೃದಯದಲ್ಲಿ ಪರಮಾತ್ಮನ ಪಾದಕಮಲಗಳ ಬೆರಳಿನ ಉಗುರಿನ ಬೆಳದಿಂಗಳಿನಿಂದ ತಾಪ ಹೋದ ಮೇಲೆ ಮತ್ತೆ ತಾಪ ಬರುವುದಕ್ಕೆ ಸಾಧ್ಯವೇ ಇಲ್ಲ ಈ ಚಂದ್ರನಿಗೆ ಅಸ್ತವುಂಟು ಅಸ್ತ ಆದಾಗ ಮತ್ತೆ ತಾಪ ಬರಬಹುದು ಆದರೆ ಇವರು ಒಂದು ಕ್ಷಣವೂ ಭಗವಂತನ ಪಾದಕಮಲಗಳ ಧ್ಯಾನ ಬಿಟ್ಟಿರೋದಿಲ್ಲ ಆದ್ದರಿಂದ ಇವರ ಹೃದಯದ ಅಂಗಳದಲ್ಲಿ ಆ ಚಂದ್ರನ ಅಸ್ತ ಆಗೋದೇ ಆ ಭಗವಂತನ ಪಾದಕಮಲಗಳ ಉಗುರೆಂಬ ಚಂದ್ರನ ಅಸ್ತಂಗಮನ ಆಗೋದೇ ಹೀಗಾಗಿ ಯಾವಾಗಲೂ ನಿರಸ್ತಾಪರಾಗಿರ್ತಾರೆ ವಿಸೃಜತಿ ಹೃದಯ ನಯಸ್ಯ ಸಾಕ್ಷಾತ್ ಹರಿರವಶಾಭಿಪ್ಯಘನಾಶಃ ಭಕ್ತಿ ಪರವಶರಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಆ ಭಗವಂತ ಈ ಭಕ್ತರು ತಮ್ಮ ಭಕ್ತಿಯ ಪಾಶದಿಂದ ಪಾದವನ್ನು ಕಟ್ಟಿದರೆ ಅವನು ಎಂದೆಂದಿಗೂ ನಮ್ಮ ಹೃದಯವನ್ನು ಬಿಟ್ಟು ಸರಿಯೋದಿಲ್ಲ ಪ್ರಣಯ ರಶನಯ ಧೃತಂಗ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಮುಕ್ತಃ ಯಾರ ಹೃದಯವನ್ನು ಬಿಟ್ಟು ದೇವರು ಸರಿಯೋದಿಲ್ಲವೋ ಭಕ್ತಿಪಾಶಕ್ಕೆ ಬದ್ಧನಾಗಿ ಅವನು ಭಾಗವತೋತ್ತಮ ರಾಜೋವಾಚೆ ನಿಮಿ ರಾಜ ಕೇಳ್ತಾ ಇದ್ದಾನೆ ಅಂದರೆ ಯಾವಾಗಲೂ ನಾವು ಭಗವಂತನ ಚಿಂತನದಲ್ಲಿ ಆಸಕ್ತರಾಗಿರಬೇಕು ಅನ್ನುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಪ್ರಶ್ನೋತ್ತರಗಳ ಮೂಲಕ ಯಾಕೆಂದರೆ ಜಾಯಂತೆಯರಿಗೆ ಪ್ರಶ್ನೆ ಕೇಳುವಂತಹ ವ್ಯಕ್ತಿ ಯಾರು ಅಂದರೆ ಅವನು ನಿಮಿರಾಜ ನಿಮಿರಾಜ ಇವನು ವಿದೇಹ ಅವನು ವಿದೇಹ ಅಂದರೆ ದೇಹ ಕಳೆದುಕೊಂಡ ವಸಿಷ್ಠರ ಶಾಪದಿಂದ ಕಳೆದುಕೊಂಡ ಮೇಲೆ ಮತ್ತೆ ದೇವತೆಗಳು ಅವನಿಗೆ ಹೊರ ಕೊಟ್ಟರು ನೀನಿರು ಸಾಯಬೇಡ ಅಂತ ನಾನಿರೋದಿಲ್ಲ ಹಾಗಾದರೆ ನೀನು ಎಲ್ಲರ ರೆಪ್ಪೆಗಳಲ್ಲಿ ಇರು ಅಂತ ಹೇಳಿದರು ಅದಕ್ಕಾಗಿಯೇ ನಿಮಿಹಿ ಸೀದತಿ ಅತ್ರೈತಿ ನಿಮಿಷ ಇದಕ್ಕೆ ನಿಮಿಷ ಅಂತಾರೆ ಯಾಕೆ ನಿಮಿರಾಜ ಇಲ್ಲಿದ್ದಾನೆ ನಿಮಿಷ ನಿಮಿಷ ಅಂತ ನಾವು ವ್ಯವಹಾರ ಮಾಡ್ತೇವೆ ಏನು ಗೊತ್ತೇ ಇಲ್ಲ ಯಾಕೆ ಅಂತ ಈ ನಿಮಿನೇ ಅವನು ಬೇರೆ ಅಲ್ಲ ನಿಮಿ ಇಲ್ಲಿ ಇದ್ದಾನೆ ಅನ್ನುವುದಕ್ಕೆ ಇದಕ್ಕೆ ನಿಮಿಷ ಅಂತ ಕರೀತಾರೆ ಅಂತಹ ನಿಮಿರಾಜ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಇದರರ್ಥ ನಾವು ರೆಪ್ಪೆ ತೆಗೆದಾಗ ಮುಚ್ಚಿದಾಗೊಮ್ಮೆ ಭಗವತ್ ಚಿಂತನದಲ್ಲಿ ಆಸಕ್ತರಾಗಿರಬೇಕು ಅನ್ನುವುದರ ಸೂಚನೆ ಈ ನಿಮಿ ಜಾಯಂತೆಯರ ಸಂವಾದದ ಮೂಲಕವಾಗಿ ಈ ತತ್ವಗಳನ್ನು ಹೇಳುವಾಗ ಶುಕಾಚಾರ್ಯರು ಸೂಚನೆ ಮಾಡ್ತಾರೆ ತಾವು ಹೇಳಬಹುದಾಗಿತ್ತು ನಾರದರು ವಸುದೇವನಿಗೆ ಶುಕಾಚಾರ್ಯರು ಪರೀಕ್ಷಿತರಿಗೆ ನಿಮಿಯ ಕಥೆಯನ್ನು ಹೇಳಿದರು ಯಾಕೆ ಆ ನಿಮಿ ನಿಮ್ಮ ರೆಪ್ಪೆಗಳಲ್ಲಿ ಇದ್ದವ ರೆಪ್ಪೆ ಬಡಿಯುವಾಗ ತೆಗೆಯುವಾಗಲೂ ನೀವು ಭಗವಂತನ ತತ್ವಗಳಲ್ಲಿ ಆಸಕ್ತರಾಗಿರ್ರಿ ಅಷ್ಟು ಭಗವತ್ ಚಿಂತನವನ್ನು ಮಾಡ್ತಾ ಇರ್ರಿ ಅಂತ ತೋರಿಸ್ತಾರೋ ಏನೋ ನಾನು ತೃಪ್ ಅವನು ಕೇಳ್ತಾನೆ ಪರಸ್ಯ ವಿಷ್ಣು ರಿಷ್ಯಸ ಈಶಸ್ಯ ಮಾಯಿನಾ ಅಪಿ ಮೋಹಿನೀ ಮಾಂ ವೇದಿತು ಇಚ್ಛಾಮ ಭಗವಂತೋಬ್ರವಂತುನಃ ಪರಮಾತ್ಮ ಎಂಥಂತಹ ಮಾಯಿಗಳು ಮಹಾಸಾಮರ್ಥ್ಯವುಳ್ಳವಂತಹ ವ್ಯಕ್ತಿಗಳು ಅವರಿಗೂ ಕೂಡ ಮೋಹವನ್ನು ಮಾಡುವ ಆ ಭಗವಂತನ ಮಾಯಾ ಸಾಮರ್ಥ್ಯ ಏನಿದೆ ಶಕ್ತಿ ಅದರ ಬಗ್ಗೆ ನಾನು ತಿಳಿಯಬೇಕು ಅಂತ ಅಪೇಕ್ಷೆ ಇದೆ ತಿಳಿಸಿ ಮಾಯಾ ಅನ್ನುವ ಶಬ್ದಕ್ಕೆ ಎರಡರ್ಥ ಒಂದು ಭಗವಂತನ ಶಕ್ತಿ ಸಾಮರ್ಥ್ಯ ಇನ್ನೊಂದು ಭಗವಂತನ ಅಧೀನವಾದ ಪ್ರಕೃತಿ ಆ ಪ್ರಕೃತಿಯ ವೈಭವ ದೇವರ ಅಧೀನವಾದ ಪ್ರಕೃತಿಯ ವೈಭವ ಪ್ರಕೃತಿಯ ವೈಭವವನ್ನು ತಂದುಕೊಡುವ ದೇವರ ಶಕ್ತಿ ಏನು ಇದೆರಡನ್ನೂ ನಮಗೆ ತಿಳಿಸಬೇಕು ಅಂತ ಕೇಳಿದ್ದಾನೆ ದೇವರ ಬಗ್ಗೆ ಸಾಕಷ್ಟು ಹೇಳಿ ಆಗಿದೆ ಮತ್ತೆ ಯಾಕೆ ಕೇಳ್ತಿದ್ದಿ ಅಂತ ನಾನು ತೃಪ್ತೇ ಜುಷನ್ಯುಷ್ಮ್ವಚೋ ಹರಿಕಥಾಮೃತ ಸಂಸಾರತಾಪ ನಿಷ್ಠಪ್ತಃ ಮರ್ತ್ಯತ್ತಾಪಭೇಷಜಂ ಮರ್ತ್ಯನಾದ ನಾನು ಎಷ್ಟು ಭಗವಂತನ ಕಥಾಮೃತವನ್ನು ಪ್ರತಿಪಾದನೆ ಮಾಡುವ ನಿಮ್ಮ ಮಾತುಗಳನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ ಸಂಸಾರದ ತಾಪದಿಂದ ತಪ್ತನಾದ ನನಗೆ ಆ ಹರಿಕಥಾಮೃತ ಸೇಚನ ಅದು ಔಷಧ ಸೇಚನವಾದಂತೆ ಎಷ್ಟಾದರೂ ನನಗೆ ಬೇಕೆ ನನ್ನ ತಾಪ ಕಳೆಯುವವರೆಗೂ ಬೇಕು ಕಳದ ಮೇಲು ಅದನ್ನು ಬಿಡುವಂತೆ ಇಲ್ಲ ಆ ರೀತಿಯ ಭಗವತ್ ಕಥಾಮೃತವನ್ನು ಮುಂದುವರೆಸಿ ಇಂತ ಅಂತರಿಕ್ಷವುಚೆ ಅಂತರಿಕ್ಷರು ಹೇಳ್ತಾರೆ ಅಂತಹ ಈಕ್ಷತೆ ಇತಿ ಅಂತರಿಕ್ಷ ಒಳಗಿರುವ ಭಗವಂತನ ಕಡೆಗೆ ಯಾವಾಗಲೂ ದೃಷ್ಟಿ ಇದ್ದವರು ಹೊರಗಣ್ಣಿನಿಂದ ನೋಡುವವರಲ್ಲ ಒಳಗಣ್ಣಿನಿಂದ ಭಗವಂತನ ದರ್ಶನ ಮಾಡುವವರು ಅಂತಹ ಜ್ಞಾನಿಗಳು ಅಂತರಿಕ್ಷರು ಉಪದೇಶ ಮಾಡುತ್ತಾರೆ ನೋಡು ಏಭಿರ್ಭೂತಾನಿಭೂತಾತ್ಮ ಮಹಾಭೂತೈರ್ಮಹಾಭುಜ ಸಸರ್ಜೋಚ್ಚಾವಚಾನಿಯಾದವು ಸ್ವಯಮಾತ್ಮ ಪ್ರಸಿದ್ಧೇ ಅಂದರೆ ಇಡೀ ಜಗತ್ತಿನ ಸೃಷ್ಟಿಯೇ ದೇವರನ್ನು ತಿಳಿಯುವುದಕ್ಕಾಗಿ ಅಂತ ಕೇಳ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಳಿ ನಾವು ನಮಗೋಸ್ಕರ ಈ ಜಗತ್ತಿದೆ ಸುಮ್ಮನೆ ಯಾವಾಗ ದೇವರಿಗೆ ಕೈ ಮುಗಿದ್ರೆ ಸಾಕು ಅಂತ ನಾವು ತಿಳ್ಕೊಂಡಿದ್ದೇವೆ ಅಂತರಿಕ್ಷರ ದೃಷ್ಟಿ ನೋಡಿ ಅವರು ಒಳಗಣ್ಣಿನಿಂದ ನೋಡುವವರು ನಿಜವಾದ ಸತ್ಯವನ್ನ ಕಂಡವರು ಅವರು ಹೇಳ್ತಾರೆ ಏವಿರ್ಭೂತಾತ್ಮ ಎಲ್ಲ ಪಂಚಮಹಾಭೂತಗಳಿಗೂ ಹಾಗೂ ಚೇತನರಿಗೂ ಅಭಿಮಾನಿ ದೇವತೆಗಳಿಗೂ ಸ್ವಾಮಿಯಾದಂತಹ ಸರ್ವಸ್ವಾಮಿಯಾದ ಭಗವಂತ ಏವಿಹಿ ಮಹಾಭೂತೈ ಭೂತ ಸಸ ಉಚ್ಚಾವಚಾನಿ ಭೂತಾನ್ ಸಸರ್ಜ ಈ ಪಂಚಮಹಾಭೂತಗಳನ್ನು ನಿಮಿತ್ತ ಮಾಡಿಕೊಂಡು ಉತ್ತಮರಾದ ದೇವತೆಗಳು ಅಧಮರಾದ ಮನುಷ್ಯರು ಎಲ್ಲರಿಗೂ ದೇಹಗಳನ್ನು ಕೊಟ್ಟು ಸೃಷ್ಟಿ ಮಾಡಿದ ಯಾಕೆ ಆತ್ಮಪ್ರಸಿದ್ಧ ಅದರ ಅರ್ಥ ಆಚಾರ್ಯರು ಬರೀತಾರೆ ಭೂತಾನಾಂ ಭಗವಜ್ಞಾನಾರ್ಥಂ ಎಲ್ಲ ಜೀವರಾಶಿಗಳಿಗೆ ಭಗವಂತನ ಜ್ಞಾನ ಆಗಬೇಕು ಅನ್ನುವುದಕ್ಕೋಸ್ಕರ ಈ ಸೃಷ್ಟಿಯ ಲೈಲೆ ಸೃಷ್ಟಿಯ ವೈಭವ ಶ್ರೀನಿವಾಸ್ತ್ಯಸ್ಥರು ಬರೀತಾರೆ ಸೃಷ್ಟಿಯ ಸ್ಥೂಲ ದೇಹ ಪ್ರಾಪ್ತವು ಯೋಗ್ಯಾ ಭಗವಂತಂ ಜಾನಂತಿ ತಾನು ಈ ಪಂಚಮಹಾಭೂತಗಳ ಮೂಲಕವಾಗಿ ಸ್ಥೂಲ ದೇಹದ ಸೃಷ್ಟಿಯನ್ನ ಮಾಡಿ ಜೀವರಿಗೆ ಕೊಟ್ಟರೆ ಮಾತ್ರ ಜೀವರು ಆ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯ ಇದೆ ಜೀವರು ಅನಾದಿ ಜೀವರು ಅನಾದಿಯಾದ ಮಾತ್ರಕ್ಕೆ ಅನಾದಿ ಕಾಲದಿಂದಲೂ ಜೀವರು ಭಗವಂತನನ್ನ ತಿಳಿಯುತ್ತಾನೇ ಇದ್ದಾರೆ ಅಂತ ಹೇಳುವಂತಿಲ್ಲ ಆ ಜೀವರು ಭಗವಂತನನ್ನು ತಿಳಿಯುವುದಕ್ಕೆ ಅವರಿಗೆ ಒಂದು ದೇಹ ಬೇಕು ಸ್ಥೂಲ ದೇಹ ಬೇಕು ಆ ಸ್ತೂಲ ಆ ಸ್ಥೂಲ ದೇಹ ಬೇಕು ಅಂತಾದರೆ ಅದಕ್ಕಾಗಿ ಸೃಷ್ಟಿ ಬೇಕು ಹಾಗಾದರೆ ಭಗವಂತ ಅನಾದಿ ಕಾಲದಿಂದಲೂ ಕೂಡ ಈ ಜೀವರಿಗಾಗಿ ಸ್ಥೂಲ ದೇಹವನ್ನು ಸೃಷ್ಟಿ ಮಾಡಿ ಆ ಸ್ಥೂಲ ದೇಹದ ಮೂಲಕ ತನ್ನ ತಿಳುವಳಿಕೆಯನ್ನು ಮಾಡಿಕೊಡ್ತಾನೆ ಅದಕ್ಕಾಗಿ ಈ ಸೃಷ್ಟಿಯನ್ನು ಮಾಡಿದ್ದು ಇದೇ ಭಗವಂತನ ಮಾಯೆ ನೋಡಿ ಇದರೊಳಗೆ ಏನು ಬಂತು ಎರಡೂ ಬಂತು ದೇವರ ಶಕ್ತಿ ಹಾಗೂ ಭಗವಂತನ ಅಧೀನವಾದ ಪ್ರಕೃತಿ ಇದೆಲ್ಲ ಭಗವಂತನ ಪ್ರಕೃತಿಯ ವೈಭವ ಎರಡೂ ಕೇಳಿದ್ದಾನೆ ಮೇಲೆ ಪ್ರಶ್ನೆ ಮಾಯಾ ಅನ್ನುವ ಶಬ್ದದಿಂದ ನಿನ್ನ ದೇಹ ಹೇಗಿದೆ ನೋಡು ಇವನ ದೇಹ ಇವನ ದೇಹ ಅನಂತ ಜೀವರಾಶಿಗಳ ದೇಹ ಮನುಷ್ಯ ಪಶು ಪಕ್ಷಿ ಎಂಬತ್ತ ಲಕ್ಷ ಯೋಜನೆಗಳು ಸ್ಥೂಲವಾಗಿ ಇನ್ನೂ ಎಂಬತ್ತು ನಾಲ್ಕು ಲಕ್ಷ ತರಹದ ವೆರೈಟಿಗಳು ಬರೀ ದೇಹದಲ್ಲಿದೆ ಇದಲ್ಲದೆ ಇನ್ನು ಅನೇಕ ತರಹದ ಕಲ್ಲು ಮಣ್ಣು ಬೇರೆ ಬೇರೆ ತರಹದ ಪ್ರಾಕೃತವಾದ ವಸ್ತುಗಳಂತೂ ಅನಂತ ರೀತಿಯ ವಸ್ತುಗಳಿವೆ ಒಂದು ಪ್ರಕೃತಿಯನ್ನು ಎಷ್ಟು ರೀತಿಯಿಂದ ದೇವರು ಮಾಡಿದ್ದಾನೆ ನೋಡಿ ನಿಮ್ಮ ಕೈಯಲ್ಲಿ ಹಿಟ್ಟು ಕೊಟ್ಟರೆ ಎಷ್ಟು ಮಾಡಬಹುದು ಕೊಡಬಳೆ ಮಾಡಬಹುದು ಚಕ್ಲಿ ಮಾಡಬಹುದು ಶೇವು ಮಾಡ್ಬೋದು ಇನ್ನೊಂದು ನಾಲ್ಕು ಮಾಡ್ಬೋದು ಅದಕ್ಕೂ ಹೆಚ್ಚು ಮಾಡಲಿಕ್ಕಾಗೋದಿಲ್ಲ ಬಹಳ ಇನ್ನೊಂದು ನಾಲ್ಕು ಮಾಡು ಮಾಡು ಅಂತ ಕೇಳಿದರೆ ಕೇಳಿದವನ್ನೇ ಶೇವ್ ಮಾಡಿ ಕಳಿಸ್ತೀರಿ ಹೊರತು ಜಾಸ್ತಿ ಏನು ಮಾಡಲಿಕ್ಕೆ ಬರ್ತದೆ ಹಾಗಾದರೆ ಒಂದೇ ಒಂದು ಪ್ರಕೃತಿ ಆ ಒಂದೇ ಒಂದು ಪ್ರಕೃತಿಯನ್ನು ಅನಂತ ರೀತಿಯ ವಿಚಿತ್ರವಾದ ನಾನಾ ತರಹದ ಬಣ್ಣ ಬಣ್ಣದ ವಿವಿಧ ಆಕಾರದ ಈ ಸೊಬಗಿನ ಪ್ರಪಂಚದ ರೂಪದಲ್ಲಿ ಭಗವಂತ ಮಾಡಿ ನಿಲ್ಲಿಸಬೇಕಾಗಿದ್ದರೆ ಆ ಪ್ರಕೃತಿಯ ವೈಭವ ಎಷ್ಟು ಪ್ರಕೃತಿಗೆ ಈ ವೈಭವ ನೀಡಿದ ಭಗವಂತನ ಮಹಿಮೆಯಷ್ಟು ಇದೆರಡನ್ನೂ ಅಂತರಿಕ್ಷರು ಒಂದೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇದನ್ನು ಗೀತಾಭಾಷ್ಯದಲ್ಲಿ ಶ್ರೀಮದ್ ಸೂಚನೆ ಮಾಡಿದ್ದಾರೆ ತನ್ನ ಅಧೀನ ಅಧೀನಳಾದಂತಹ ಲಕ್ಷ್ಮೀದೇವಿಯ ವಿಚಿತ್ರವಾದಂತಹ ವೈಭವ ಅದನ್ನು ತೋರಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮ ಈ ತರಹದ ಸೃಷ್ಟಿಯನ್ನು ಮಾಡುತ್ತಾನೆ ಇತ್ಯಾದಿಯನ್ನು ತೋರಿಸಿಕೊಟ್ಟಿದ್ದಾರೆ ಇರಲಿ ಅದಕ್ಕಾಗಿ ಹೇಳ್ತಾರೆ ಏಭಿರ್ಭೂತಾನಿ ಭೂತಾತ್ಮ ಮಹಾಭೂತೈರ್ಮಹಾಭುಜ ಸಸರ್ಜ ಉಚ್ಚಾವಚಾನ್ಯಾದೌ ಸ್ವಯಂ ಆತ್ಮ ಅರ್ಥ ಮಾಡಿಕೊಳ್ಳಿ ಇಷ್ಟೆಲ್ಲ ಬಾಹ್ಯವಾದಂತಹ ಪಂಚಮಹಾಭೂತಗಳ ಸೃಷ್ಟಿಯನ್ನು ಮಾಡಿ ಯಾಕಂದರೆ ನಾನು ಬದುಕಬೇಕು ಅಂದರೆ ನನಗೊಬ್ಬನಿಗೆ ಈ ದೇಹ ಸೃಷ್ಟಿ ಮಾಡಿ ಕೊಟ್ಟರೂ ನಡೆಯೋದಿಲ್ಲ ಈ ಎಲ್ಲ ವಾತಾವರಣ ಬೇಕು ನನಗೆ ಹೊರಗಿನದು ಹೀಗಾಗಿ ಸಕಲ ಜೀವರಾಶಿಗಳ ಬದುಕಿಗಾಗಿ ಬಾಹ್ಯವಾದ ಭೂತಗಳು ದೇಹ ಇವುಗಳೆಲ್ಲವನ್ನೂ ಸೃಷ್ಟಿ ಮಾಡಿ ದೇವರು ಕೊಟ್ಟದ್ದೇ ಯಾಕೆ ನೀವು ಬದುಕಿ ಬದುಕಿ ಆ ಭಗವಂತನ ತಿಳುವಳಿಕೆಯನ್ನು ಮಾಡಿಕೊಳ್ಳಿ ಸಜ್ಜನರು ಉದ್ಧಾರ ಹೊಂದಿ ಮಧ್ಯಮರು ಮಿಶ್ರಗತಿ ಅಧಮರು ಅಧೋಗತಿಯನ್ನು ಹೊಂದಿ ಎನ್ನುವುದಕ್ಕೋಸ್ಕರ ಪರಮಾತ್ಮ ಇದನ್ನೆಲ್ಲ ಮಾಡಿಕೊಟ್ಟಿದ್ದ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಹೇಳ್ತಾರೆ ಸ್ವಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃದಯ ಭೂತ್ಯ ಸ್ವಯಂ ವಿಹಾರ ಇದೆಲ್ಲ ಪರಮಾತ್ಮನ ಲೀಲೆ ಯದಕ್ಕಾಗಿ ತನುಭೃತಾಂ ಎಲ್ಲ ಜೀವರಾಶಿಗಳಿಗೆ ಸ್ವಭಾವ ತನ್ನದೇ ಆದಂತಹ ಅಸಾಧಾರಣ ಧರ್ಮಗಳ ಗುಣಪೂರ್ಣತ್ವ ದೋಷದೂರತ್ವ ಜಗತ್ಸಷ್ಟತ್ವಾದಿ ಧರ್ಮಗಳ ಸಂಭೂತಿ ತಿಳುವಳಿಕೆ ಅವರಿಗೆ ಆಗಬೇಕು ತನುಭೃತ್ ಸ್ವಭಾವ ಸಂಭೂ ಅನುಭೂತಿ ಎಲ್ಲ ಜೀವರಾಶಿಗಳಿಗೂ ತನ್ನ ಸ್ವಭಾವದ ಸಂಭೂತಿ ಆಗಲಿ ಅನ್ನುವುದಕ್ಕೋಸ್ಕರ ಪರಮಾತ್ಮ ಇದನ್ನು ಮಾಡಿಕೊಟ್ಟ ಎಲ್ಲ ಜೀವರಾಶಿಗಳು ಇದರ ಅರ್ಥ ಸಜ್ಜನರು ಅಂತ ಅಥವಾ ತನುಭತ್ ಎಲ್ಲ ಜೀವರಾಶಿಗಳು ಅವರ ಸ್ವಭಾವ ಅವರವರ ಸ್ವಭಾವ ಅದರ ಸಂಭೂತಿಯ ಅಭಿವ್ಯಕ್ತಿಯಾಗಲಿ ಅವರವರು ತಮ್ಮ ತಮ್ಮ ಸಾಧನೆ ಮಾಡಿಕೊಳ್ಳಲಿ ಅನ್ನೋದಕ್ಕಾಗಿಯೂ ಭಗವಂತ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಹೇಳುತ್ತಾರೆ ಏವಂ ಸೃಷ್ಟ್ವಾ ಸಭೂತಾನಿ ಸ್ಥವಿಷ್ಠೈ ಪಂಚಧಾತು ಬೀಗಿ ಈ ರೀತಿಯಾಗಿ ಪಂಚಧಾತುಗಳನ್ನು ನಿಮಿತ್ತ ಮಾಡಿಕೊಂಡು ಎಲ್ಲ ಭೂತಗಳನ್ನು ಭಗವಂತ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಏಕಧಾ ದಶಧಾತ್ಮನ ವಿಭಜನ್ ಜುಷತೆ ಗುಣಾನ್ ತನ್ನನ್ನು ಅನೇಕ ಒಂದು ರೂಪದಿಂದ ಹೊತ್ತು ಹೀಗೆ ಅನೇಕ ರೂಪಗಳಿಂದ ತಾನು ಪರಮಾತ್ಮ ಅಲ್ಲಿ ಅಂತರ್ಯಾಮಿಯಾಗಿದ್ದು ವಿಷಯಗಳನ್ನು ಭೋಗ ಮಾಡ್ತಾನೆ ಹೇಗೆ ಮಾಡ್ತಾನೆ ಗುಣೈಹಿ ಗುಣಾನ್ಸ ಭುಂಜಾನ ಆತ್ಮಪ್ರದ್ಯೋತೈ ಪ್ರಭು ಮನ್ಯಮಾನ ಇದಂ ಸೃಷ್ಟಿಹ ಸಜ್ಜತೆ ಗುಣೈರ್ಗುಣ ಆತ್ಮಪ್ರದ್ಯೋತೈ ಪರಮಾತ್ಮ ತನ್ನದೇ ಆದಂತಹ ಸಾಮರ್ಥ್ಯದಿಂದ ಆ ಇಂದ್ರಿಯಗಳಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ನೀಡಿದ್ದಾನೆ ಆತ್ಮಪ್ರದ್ಯೋತಿತವಾದ ತನ್ನ ಸ್ವರೂಪ ಸಾಮರ್ಥ್ಯದಿಂದಲೇ ವಸ್ತುಗಳನ್ನು ವಶೀಕರಿಸುವ ಸಾಮರ್ಥ್ಯವನ್ನು ಪಡೆದಿವೆ ತನ್ನ ಇಂದ್ರಿಯಗಳು ಅಂತಹ ಇಂದ್ರಿಯಗಳಿಂದ ದೇವರು ಎಲ್ಲ ಗುಣಗಳನ್ನು ಭೋಗ ಮಾಡುತ್ತಾನೆ ಗುಣಗಳು ಅಂದರೆ ಶುಭ ಗುಣ ಅನ್ನುವ ಶಬ್ದಕ್ಕೆ ಶುಭ ಅಂತ ಅರ್ಥ ಇದೆ ಗುಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ ಇದೆ ಗುಣೈರ್ ಗುಣಾನ್ಸ ಭುಂಜಾನ ಶುಭವಾದ ವಿಷಯಗಳನ್ನು ತನ್ನ ಇಂದ್ರಿಯಗಳಿಂದ ಪರಮಾತ್ಮ ಭೋಗ ಮಾಡ್ತಾನೆ ಜಗತ್ತಿನಲ್ಲಿರುವ ಎಲ್ಲ ಶುಭ ವಸ್ತುಗಳನ್ನು ಎಲ್ಲ ಜೀವರಲ್ಲಿಯೂ ಅಂತರ್ಯಾಮಿಯಾಗಿ ಭಗವಂತ ಅವರವರ ಇಂದ್ರಿಯಗಳಿಂದ ಮಿಶ್ರಿತವಾದ ತನ್ನದೇ ಆದ ಸ್ವರೂಪಭೂತವಾದ ಇಂದ್ರಿಯಗಳಿಂದ ತಾನು ಭೋಗ ಮಾಡ್ತಾನೆ ಉದಾಹರಣೆಗೆ ನಾವೇನಾದರೂ ಒಂದು ಶುಭವಾದ ವಿ ಹಾಲನ್ನು ಕುಡಿದ್ವಿ ಅಂದರೆ ಆ ಕ್ಷೀರಪಾನ ಕ್ಷೀರಭೋಗ ನಾವು ಮಾಡಿದೆವು ಕ್ಷೀರಭೋಗವನ್ನು ನಾವು ಮಾಡುವುದು ಅಂದರೆ ನಾವು ಸ್ವತಂತ್ರರಲ್ಲ ನಮ್ಮಲ್ಲಿ ಅಂತರ್ಯಾಮಿಯಾದ ವಿಶ್ವನಾಮಕನಾದ ಪರಮಾತ್ಮ ಜಾಗ್ರತಾವಸ್ಥಾ ಪ್ರೇರಕನಾದವನು ತನ್ನ ಸ್ವರೂಪಭೂತವಾದ ರಸ ಅವನಿಗಿರೋದೇ ಒಂದೇಂದ್ರಿಯ ಸ್ವರೂಪ ಅಂತಿಲ್ಲ ತನ್ನ ಸ್ವರೂಪಭೂತವಾದ ಏನು ಇಂದ್ರಿಯಗಳಿವೆ ಆ ಚಿನ್ಮಯವಾದ ಇಂದ್ರಿಯಗಳಿಂದ ಮಿಶ್ರವಾದ ಈ ಜಿ ಮಿಶ್ರ ಅಂದರೆ ಆ ಚಿನ್ಮಯವಾದ ಇಂದ್ರಿಯಗಳಿಂದ ಈ ಜೀವೇಂದ್ರಿಯಗಳಿಗೆ ಪ್ರೇರಣೆ ಮಾಡಿ ಜೀವೇಂದ್ರಿಯಗಳ ಮೂಲಕ ಜೀವರಿಗೆ ಭೋಗ ಮಾಡಿಸ್ತಾನೆ ಅದರ ಹಿಂದೆ ಇರುವ ತನ್ನ ಇಂದ್ರಿಯದಿಂದ ತಾನು ತನ್ನದೇ ಆದ ಸ್ವಾಖ್ಯರಸವನ್ನು ದೇವರು ತಾನು ಭೋಗ ಮಾಡುತ್ತಾನೆ ಈ ರೀತಿಯಾಗಿ ಭಗವಂತ ತಾಮ್ರಪರ್ಣಿ ಆಚಾರ್ಯರು ಹೇಳ್ತಾರೆ ಸಹ ಪ್ರಭು ಭಗವಾನ್ ಆತ್ಮಪ್ರದ್ಯೋದಿತೈ ಪ್ರಕಾಶಿತೈ ಸ್ವಾತ್ಮನಾ ತೇಜೋರುಪತೆಯ ಅಪ್ರಾಕೃತೈ ಅರ್ಥವಿಷಯೀಕಾರಿತೆಯ ಜ್ಞಾನಜನಕತೆಯ ಚ ಕೃತೈ ಗುಣೈ ಜೀವೇಂದ್ರಿಯುರಿತೈ ಇಂದ್ರಿಯೈ ಸ್ವಕೈ ಆ ಜೀವ ಇಂದ್ರಿಯಗಳಿಗೆ ಪ್ರೇರಕತೆಯ ಇರುವ ತನ್ನ ಇಂದ್ರಿಯಗಳಿಂದ ಪರಮಾತ್ಮ ತಾನು ಸ್ವಾಖ್ಯರಸವನ್ನು ಭೋಗ ಮಾಡ್ತಾನೆ ಜೀವರಿಗೆ ಅವರಿಗೆ ಯೋಗ್ಯವಾದ ರಸವನ್ನು ಭೋಗ ಮಾಡುವುದಕ್ಕೆ ಬಿಡ್ತಾನೆ ಅಶುಭ ಭೋಗ ನಮಗೆ ಶುಭಭೋಗ ದೇವರಿ ಮುಂದೆ ನೋಡಿದರೆ ಆ ಪರಮಾತ್ಮ ಈ ಸಂಸಾರದಲ್ಲಿಯೇ ಆಸಕ್ತನಾಗ್ತಾನೆ ಮನ್ಯಮಾನ ಇದಂ ಸೃಷ್ಟಂ ಆತ್ಮಾನ ಮಿಹ ಸಜ್ಜತೆ ಅಂತ ಅರ್ಥ ತೋರ್ತದೆ ಅದಕ್ಕೆ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ಹೊರಡಿತು ಮೇಲಿನ ವಾಕ್ಯ ದೇವರಿಗೆ ಸಂಬಂಧಪಟ್ಟದ್ದು ಕೆಳಗಿನ ವಾಕ್ಯ ಜೀವರಿಗೆ ಸಂಬಂಧಪಟ್ಟದ್ದು ಎರಡಕ್ಕೂ ಒಂದೇ ಅನ್ವಯ ಮಾಡಿಕೊಳ್ಳಬೇಡಿ ಅಂತಾನೆ ಏವಂ ಗುಣಾನ್ ಭುಂಜಾನೋ ಭಗವಾನ್ ಆತ್ಮಪ್ರದ್ಯೋಜಿತೈ ಗುಣೈಹ ಗುಣಾನ್ ಭುಂಜಾನ ಸಹ ಪ್ರಭುರೇವ ಅಲ್ಲಿಗೆ ಮುಗಿಸಿಬಿಡಿಯುತ್ತೆ ನನ್ವಯ ತನ್ನದೇ ಆದಂತಹ ಸಾಮರ್ಥ್ಯದಿಂದ ವಸ್ತುಗಳನ್ನು ವಿಶೀಕರಿಸುವಂತೆ ಮಾಡಿ ಅಂತಹ ಇಂದ್ರಿಯಗಳಿಂದ ಶುಭಭೋಗವನ್ನು ಮಾಡುವ ಆ ವ್ಯಕ್ತಿ ಅವನು ಪ್ರಭು ಅವನು ಸ್ವತಂತ್ರ ದೇವರು ಅವನು ಬೇರೆ ಇನ್ನು ಜೀವ ಏನು ಮಾಡುತ್ತಾನೆ ಮನ್ಯಮನ ಇದು ಸೃಷ್ಟಂ ಆತ್ಮನ ಇಹ ಸಜ್ಜತೆ ತಂ ಸೃಷ್ಟ ಮನ್ಯಮನ ಜೀವ ಇಹ ಸಜ್ಜತೆ ತಂ ಯಾವ ಭಗವಂತ ಸರ್ವಜೀವಾಂತರ್ಯಾಮಿಯಾಗಿ ಶುಭವಸ್ತುಗಳನ್ನು ಮಾತ್ರ ಭೋಗ ಮಾಡ್ತಾನೋ ಸಾರಗ್ರಹಣ ಮಾಡ್ತಾನೋ ತಂ ಅಂತಹ ದೇವರನ್ನ ಈ ಜೀವ ಏನ್ ತಿಳಿತಾನೆಂದರೆ ಸೃಷ್ಟಂ ಮನ್ಯಮಾನ ಪಂಚಮಹಾಭೂತಗಳಿಂದ ನಿರ್ಮಿತವಾದ ದೇಹದ ಸೃಷ್ಟಿಯಾದದ್ದರಿಂದ ಸೃಷ್ಟ ಅಂತನಿಸಿಕೊಂಡ ಈ ಜೀವನೇ ಆ ದೇವ ಅಂತ ಯಾರು ತಿಳಿಯುತ್ತಾನೋ ಅವನು ಇಹ ಸಜ್ಜತೆ ಇಲ್ಲಿಯೇ ಮುಳುಗುತ್ತಾನೆ ಇಲ್ಲಿಯೇ ಅಂದ್ರೆ ಸಂಸಾರದಲ್ಲಿ ಅಲ್ಲ ಬಹಳ ಚಲೋದು ಸಂಸಾರದಲ್ಲಿ ಮುಳುಗಿದ್ರೆ ಅಂಧೇ ತಮಸಿ ಮಜ್ಜತಿ ತಮಸ್ಸಿನಲ್ಲಿಯೇ ಮುಳುಗುತ್ತಾನೆ ಅದನ್ನು ಹೇಳಲಿಕ್ಕೂ ಅದಕ್ಕಾಗಿಯೇ ದೋಷಗಳಿಗೆ ಅವಧ್ಯ ಅಂತಾರೆ ಅದು ಅದು ಹೀಗೆಲ್ಲ ಮಾಡಿದರೆ ಮತ್ತು ನೀನು ಅಲ್ಲಿ ಹೋಗಬೇಕಾಗತ್ತೆ ನೋಡು ಅಂತ ಅಷ್ಟೇ ಸಾಕು ಅದರ ಅರ್ಥ ಆಗತ್ತೆ ಅಂಡರ್ಸ್ಟುಂಡ್ ಅದು ಏನು ಈ ಥರ ಹುಚ್ಚಾಪಟ್ಟೆ ಮಾಡ್ತೀನಿ ಮತ್ತು ನಿನಗೆಲ್ಲ ಅಲ್ಲಿ ಸೇರಿಸ್ಬೇಕಾಗತ್ತೆ ಅಂತಂದರೆ ಹುಚ್ಚ ಆಸ್ಪತ್ರೆಗೆ ಅಂತ ಅರ್ಥ ಅದನ್ನು ಅನ್ಬೇಕಾಗಿಲ್ಲ ಹಾಗೆ ತಮ್ಮ ಇಲ್ಲಿ ತಮ್ಮ ಅನ್ನೋದಕ್ಕೆ ಶಬ್ದ ಇಲ್ಲ ಅಧ್ಯಾಹಾರ ಮಾಡಬೇಕು ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಇದಂ ಎಂಬ ಶಬ್ದವೇ ವಿಭಕ್ತಿ ಪ್ರತಿರೂಪಕ ಅವ್ಯಯ ಅಂತ ಇಟ್ಟುಕೊಂಡು ಇದಂ ಶಬ್ದದ ಅರ್ಥವೇ ತಮ್ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅಂತ ಇನ್ನು ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಇನ್ನು ಕೆಲವರ ಅಭಿಪ್ರಾಯ ಇದಂ ಸೃಷ್ಟಂ ಅನ್ನೋದು ಒಂದೇ ಶಬ್ದ ಅಂತ ತಮ್ ಅನ್ನೋದು ಅಧ್ಯಾಹಾರ ಇದಂ ಸೃಷ್ಟಂ ಈ ದೇಹೇಂದ್ರಿಯಾದಿಗಳಲ್ಲಿ ಈ ದೇಹೇಂದ್ರಿಯಾದಿಗಳ ಸೃಷ್ಟಿಯಾರದ್ದರಿಂದ ಸೃಷ್ಟ ಅಂಥ ವ್ಯವಹಾರಕ್ಕೆ ವಿಷಯನಾದ ಜೀವ ಇದಂ ಸೃಷ್ಟಂ ಒಂದೇ ಶಬ್ದ ಅಸ್ಮಿನ್ ಸೃಷ್ಟಂ ಇದಂ ಸೃಷ್ಟಂ ಹೀಗೆ ಪರಮಾತ್ಮ ಇದಂ ಸೃಷ್ಟ ಈ ಜೀವ ಅಂತ ಯಾರು ತಿಳಿತಾನೋ ಅವನು ಈ ಅಂಧಂತಮಸ್ಸಿನಲ್ಲಿ ಬೀಳುತ್ತಾನೆ ಅದಕ್ಕೆ ಪ್ರಮಾಣ ಕೊಡ್ತಾರೆ ನೋಡಿ ಉಕ್ತ ಮುಕ್ತಮ್ ಅಭಿಧೇಯ ವೇದವಾಕ್ಯಮನೋವಾದಂಜಯತ್ ಸ್ಮೃತಿವಚೋಭಿರಂಜಸ ಸ್ಮೃತಿವಚಸ್ಸನ್ನು ಕೊಡ್ತಾರೆ ಶರೀರೆ ದೋಷಹಾನೇನ ಗುಣಭೋ ಶರೀರಸ್ಥತೆಯ ಜೀವಂ ಮನ್ಯಮ ಪತತ್ಯಧ ಎಷ್ಟು ಸುಂದರವಾಗಿದೆ ನೋಡಿ ಏನು ಭಾಗವತದ ಶಬ್ದಗಳು ಅದಕ್ಕೆ ಸರಿಯಾಗಿ ವ್ಯಾಖ್ಯಾನ ಗುಣೈರ್ಗುಣನ್ ಸಭುಂಜಾನಃ ಅದನ್ನೇ ಹೇಳುತ್ತಾರೆ ಶರೀರೇ ದೋಷಹಾನೇನ ಗುಣಭೋಕ್ತಾರ ಈಶ್ವರಂ ಈ ಶರೀರದಲ್ಲಿ ದೋಷಗಳನ್ನೆಲ್ಲ ಬಿಟ್ಟು ಶುದ್ಧವಾದ ಗುಣಗಳನ್ನು ಮಾತ್ರ ಶುಭವಾದ ವಸ್ತುವನ್ನು ಮಾತ್ರ ಭೋಗ ಮಾಡುವಂತಹ ಆ ಪರಮಾತ್ಮನನ್ನು ಶರೀರದಲ್ಲಿದ್ದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಶರೀರದಲ್ಲಿರುವ ಜೀವನೇ ದೇವರು ಅಂತ ತಿಳಿದರೆ ಅವನು ಅಧಃ ಪತತಿ ಅಂದ ತಮಸ್ಸಿಗೆ ಶರೀರದಲ್ಲಿ ನಾವೂ ಇದ್ದೇವೆ ದೇವರೂ ಇದ್ದಾನೆ ಅಂದು ಮಾತ್ರಕ್ಕೆ ನಾವೇ ದೇವರು ಅಂತ ತಿಳಿಯುವುದಲ್ಲ ನಾವು ಅಶುಭ ಭೋಗವನ್ನು ಮಾಡ್ತೇವೆ ಅವನು ಶುಭ ಭೋಗ ಮಾಡ್ತಾನೆ ಅವನು ಬೇರೆ ನಾವು ಬೇರೆ ತತ್ಸೃಷ್ಟಾ ಹಿ ಸದಾ ಜೀವಾ ದೇಹಾದೇರ್ಜನಿಮತ್ವ ನಿತ್ಯ ನಿತ್ಯನಂದೈಕ ದೇಹೋಸೌ ವಿಷ್ಣು ಕ್ವ ವಿಷ್ಣು ತತ್ವೈಕತಾನೋ ಇ ಅವನು ಯಾರಿಂದಲೂ ಸೃಷ್ಟನಲ್ಲ ನಿತ್ಯಾನಂದೈಕ ದೇಹ ಸಚ್ಚಿದಾನಂದ ಸ್ವರೂಪಿ ಆದ್ದರಿಂದ ಅಂದರೆ ಪಂ ಅದಕ್ಕೆ ಸೃಷ್ಟಿ ಸಚ್ಚಿದಾನಂದ ಸ್ವರೂಪವಾದ ದೇಹ ಇದ್ದದ್ದರಿಂದ ಅವನಿಗೆ ಸೃಷ್ಟಿ ಇಲ್ಲ ನಮಗೆ ಮಾತ್ರ ಈ ಭೌತಿಕವಾದ ದೇಹದ ಸೃಷ್ಟಿಯನ್ನು ದೇವರೇ ಮಾಡ್ತಾನೆ ಹೀಗಿರುವಾಗ ನಮಗೂ ಅವನಿಗೂ ಐಕ್ಯ ಬರುವುದಕ್ಕೆ ಸರ್ವಥಾ ಸಾಧ್ಯ ಇಲ್ಲ ನಮಗೂ ಸ್ವರೂಪಭೂತ ದೇಹ ಇದೆ ಆದರೆ ಜಡವಾದ ದೇಹದ ಸೃಷ್ಟಿಯೂ ಇನ್ನೊಬ್ಬರ ಅಧೀನವಾಗಿ ನಮಗುಂಟು ಇನ್ನೊಬ್ಬರ ಯಾವ ಪರಮಾತ್ಮನಿಗೆ ಜಡವಾದ ದೇಹದ ಸೃಷ್ಟಿ ಇಲ್ಲ ಅಂತಹ ಪರಮಾತ್ಮನಿಂದ ನಾವು ಅಭಿನ್ನರಾಗುವುದಕ್ಕೆ ಸಾಧ್ಯ ಇಲ್ಲ ಕರ್ಮಣಿ ಕರ್ಮಿ ಕುನ್ ಸನಿಮಿತ್ತಿ ದೇಹಭ್ರತ ಕರ್ಮಫಲಂ ಗೃಹನ್ ಭ್ರಮತೀಹ ಸುಖೇತರ ಕರ್ಮಭಿ ಕರ್ಮಾಣಿ ಕುರುವನ್ ಪೂರ್ವ ಕರ್ಮಗಳ ನಿಮಿತ್ತದಿಂದ ಈಗ ಕರ್ಮ ಮಾಡುತ್ತಾನೆ ಅಥವಾ ಕರ್ಮ ಬಿಹಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತಾನೆ ಅಂತ ಒಂದರ್ಥ ಕರ್ಮ ಬಿಹಿ ಪೂರ್ವಕರ್ಮಾನುಸಾರೇಣ ಮತ್ತೆ ಈಗ ಕರ್ಮ ಮಾಡ್ತಾನೆ ಸನಿಮಿತ್ತಾನೆ ನಾನಾ ಪ್ರಯತ್ನ ಸಂಸ್ಕಾರ ಯೋಗ್ಯತೆ ಮೊದಲಾದ ನಿಮಿತ್ತಗಳನ್ನು ಇಟ್ಟುಕೊಂಡು ಹೊಸ ಹೊಸ ಕರ್ಮಗಳನ್ನು ಮಾಡ್ತಾ ಆ ಕರ್ಮಗಳ ಫಲವನ್ನು ಭೋಗ ಮಾಡುವುದಕ್ಕೆ ಮತ್ತೆ ಜನ್ಮ ತಾಳ್ತಾನೆ ಹೀಗೆ ಭ್ರಮತಿ ಇಹ ಈ ಸಂಸಾರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಮತ್ತು ಇಲ್ಲಿ ಸುಖೇತರಂ ದುಃಖವನ್ನು ಅನುಭವಿಸ್ತಾನೆ ಭ್ರಮತಿ ಅನ್ನುವುದಕ್ಕೆ ಇನ್ನೊಂದು ಅರ್ಥ ನಾನೇ ಈಶ್ವರ ಅನ್ನುವ ಭ್ರಮವನ್ನು ಪಡೆಯುತ್ತಾ ಹೀಗೆ ಒದ್ದಾಡ್ತಾ ಇರ್ತಾನೆ ಈ ಜೀವ ಇದೆಲ್ಲವೂ ದೇವರ ಮಾಯೆಯೊಳಗೆ ಬರೋದು ಇಂತಹ ಅದ್ಭುತವಾದ ಸೃಷ್ಟಿಯನ್ನು ಮಾಡಿದ ದೇವರು ಒಂದೇ ಪ್ರಕೃತಿಯಿಂದ ಅನ್ನೋದು ಒಂದಾದರೆ ಅಂತಹ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಜೀವರಾಶಿಗಳಿಗೆ ಸೃಷ್ಟಿಯನ್ನು ಮಾಡಿದ ಮಹಾಮಹಿಮೆ ತನ್ನದಾದರೂ ಏನೇನೂ ಮಹಿಮೆ ಇಲ್ಲದೆ ಇರುವಂತಹ ಈ ಅಶಕ್ತನಾದ ಅಸ್ವತಂತ್ರನಾದ ಜೀವ ನಾನೇ ದೇವರು ಅಂತ ತಿಳಿಯೋ ಸಾಹಸವನ್ನು ಮಾಡ್ತಾನೆ ಒಂದು ದೇವರ ಮಹಿಮಾನೆ ಅಂತಾರೆ ಅಂತರಿಕ್ಷರು ಸಂವರ್ತಕೋ ಮೇಘಗಣ ವರ್ಷ ತಿ ಸ್ಮಶತ ಸಮಾಹ ಧಾರಾಭಿರ್ಹಸ್ತಿಹಸ್ತಾಭಿರ್ಲೀಲಿಯತೆ ಸಲೀಲೇ ವಿರಾ ಅಲ್ಲ ಮಧ್ಯದಲ್ಲಿ ಶ್ಲೋಕಗಳಿವೆ ಇಥರ್ಮಗತಿರ್ ಗನ್ ಬಹ್ವ ಭದ್ರಾ ಬಹ ಪುಮಾನ್ ಆಭೂತ ಸಂಪ್ಲವಾತ್ ಸ್ವರ್ಗಪ್ಲಯ ಪ್ರಲಯೌ ಅಶ್ನು ವಶಃ ಈ ರೀತಿಯಾಗಿ ಈ ನಾನು ದೇವರು ಇತ್ಯಾಕಾರಕವಾದ ಭ್ರಮವನ್ನು ಪಡೀತಾ ಪುನಃಪುನಃ ಸಂಸಾರದಲ್ಲಿ ಹುಟ್ಟುತ್ತಾ ಇರ್ತಾನೆ ಅಂತೂ ಸಂಸಾರದಲ್ಲೇ ಹುಟ್ತಾ ಇರ್ತಾನಲ್ಲ ಅದಕ್ಕೂ ಹೆಚ್ಚೇನು ಆಗೋದಿಲ್ಲಲ್ಲ ಆಗತ್ತೆ ಎಲ್ಲಿವರೆಗೂ ಹುಟ್ಟುತ್ತಾನೆ ಆಭೂತ ಸಂಪ್ಲವಾತ್ ಪ್ರಲಯ ಆಗುವವರೆಗೆ ಇವನು ಹೀಗೆ ಹುಟ್ಟುತ್ತಾ ಇರ್ತಾನೆ ಪ್ರಲಯ ಆದ ಹುಟ್ಟೋದಿಲ್ಲ ತಮಸ್ಸಿನಲ್ಲಿಯೇ ಬೀಳುತ್ತಾನೆ ನಾನೇ ದೇವರು ಅಂತ ತಿಳಿದರೆ ಪ್ರಲಯ ಆಗುವವರೆಗೆ ಹುಟ್ಟುತ್ತಾನೆ ಆಮೇಲೆ ತಮಸ್ಸಿನಲ್ಲಿಯೇ ಬೀಳುತ್ತಾನೆ ಅಲ್ಲಿಯವರೆಗೆ ಸ್ವರ್ಗ ಪ್ರಲಯವೂ ಅಷ್ಟುತೆ ಅವಶಃ ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಇಲ್ಲಿ ಏನು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಇಲ್ಲಿ ಮೊದಲಿಗೆ ತಾತ್ಪರ್ಯವನ್ನು ನೋಡೋಣ ಆಭೂತ ಸಂಪ್ಲವ ಜನ್ಮ ಜೀವೇಶ ಜೀವಬ್ರಹ್ಮೈಕ್ಯವನ್ನು ತಿಳಿದರೆ ಪ್ರಲಯ ಆಗುವವರೆಗೆ ಭೂತಗಳ ನಾಶ ಆಗುವವರೆಗೆ ಅವನಿಗೆ ಪುನರ್ಜನ್ಮ ಇದೆ ಆಮೇಲೆ ಜನ್ಮ ಇಲ್ಲ ನಿತ್ಯ ನರಕದಲ್ಲಿ ತಮಸ್ಸಿನಲ್ಲಿ ಬೀಳುತ್ತಾನೆ ತಥೋ ಯಸ್ಮದು ಉತ್ಥಾನ ಹೀಗೆ ಹೇಳಿದ್ದಾರೆ ಹಾಗಾದರೆ ಈ ಪ್ರಲಯ ಕಾಲದವರೆಗೆ ಎಲ್ಲರೂ ಹುಟ್ಟಿ ಪ್ರಲಯ ಕಾಲದೊಳಗೆ ಪ್ರಲಯ ಆದ ಮೇಲೆ ಕಲಿ ಯಾವಾಗ ತಮಸ್ಸೆಗೆ ಹೋಗ್ತಾನೆ ಅವನ ಜೊತೆಗೆ ಇವರೆಲ್ಲರೂ ತಮಸ್ಸೆಗೆ ಹೋಗುವರು ಗುಣಿಗಳು ಹೇಗೆ ಬ್ರಹ್ಮದೇವರ ಜೊತೆಗೆ ಎಲ್ಲರೂ ಮೋಕ್ಷಕ್ಕೆ ಹೋಗೋದು ದೋಷಿಗಳೆಲ್ಲರೂ ಕೂಡ ಕಲಿಯ ಜೊತೆಗೆ ತಮಸ್ಸೆಗೆ ಹೋಗುವುದು ಹಾಗೆ ಅರ್ಥ ಪ್ರಲಯ ಆಗುವವರೆಗೆ ಎಲ್ಲರೂ ಕೂಡ ಹುಟ್ತಾ ಹುಟ್ಟುತ್ತಾ ಆಮೇಲೆ ಒಂದೊಮ್ಮೆ ಪ್ರಲಯವಾದ ಮೇಲೆ ಎಲ್ಲರೂ ತಮಸ್ಸೆಗೆ ಹೋಗ್ತಾರೆ ಅಂತ ಅರ್ಥ ತೋರ್ತದೆ ತೋರೋದಲ್ಲ ಅರ್ಥ ಆಗಿದೆ ಇದು ಎಲ್ಲ ತಮೋಯೋಗ್ಯರಿಗೂ ಸಂಬಂಧಪಟ್ಟದ್ದ ಕಲಿಗೆ ಮಾತ್ರ ಸಂಬಂಧಪಟ್ಟದ್ದ ಅಂತ ಕಲಿ ಮಾತ್ರ ಕೊನೆಗೆ ತಮಸ್ಸೆಗೆ ಹೋಗ್ತಾನೆ ಕೆಲವರು ಅವನ ಜೊತೆಗೆ ಹೋಗುವವರು ಕೆಲವರು ಹೋದ್ರೆ ಹೋಗ್ಬೋದು ಇನ್ನುಳಿದವರೆಲ್ಲರಿಗೂ ಇದು ಸಂಬಂಧಪಟ್ಟದ್ದ ಅಂತ ವಿಚಾರ ಮಾಡಿ ಶ್ರೀನಿವಾಸ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮಧಾಚಾರ್ಯರು ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಹೇಳಿದ್ದಾರೆ ಶನೈಹಿ ಅನಿವೃತ್ತಿ ಚೋಗ್ರಂ ಅಂತಾರೆ ನಿಧಾನವಾಗಿ ತಮಸ್ಸಿಗೆ ಹೋದ ಅಂದ್ರೆ ಪ್ರಲಯ ಆದ ಮೇಲೆ ಹೋದ ಅಂತ ಆಗ್ಬೋದು ಇನ್ ಕೆಲವರಿಗೆ ಜಗಾ ಮಾಂಧಂತ ಮಹಾ ಅಂತಾರೆ ತಮಸ್ಸಿಗೆ ಹೋಗಿಬಿಟ್ಟ ಆಗಲೇ ಹಳೇ ಸುದ್ದಿ ಆಯಿತು ಅಂತಾರೆ ಹೀಗೆ ಒಬ್ಬರನ್ನು ತಮಸ್ಸಿಗೆ ನಿಧಾನವಾಗಿ ಹೋಗ್ತಾನೆ ಅಂತಾರೆ ಮುಂದೆ ಹೋಗ್ತಾನೆ ಹೋಗಿಬಿಟ್ಟ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೇಳೋದರಿಂದ ಎಲ್ಲರಿಗೂ ಪ್ರಲಯವಾದ ಮೇಲೆ ಮುಂದೇನೆ ತಮಸ್ಸು ಅಂತೇನಲ್ಲ ಕೆಲವರಿಗೆ ತಮಸ್ಸು ಆಗಾಗಲೂ ಆಗಬಹುದು ಮೋಕ್ಷ ಹೇಗೆ ಎಲ್ಲರಿಗೂ ಬ್ರಹ್ಮದೇವರಿಗೆ ಜೊತೆಗೆ ಅಂತ ನಿಯಮ ಇದೆ ಹಾಗೆ ನಿಯಮ ಏನಿಲ್ಲ ಪ್ರಳಯವಾದ ಮೇಲೇನೆ ತಮಸ್ಸಿಗೆ ಹೋಗೋದು ಅಂತ ಏನು ಹೇಳ್ತಾ ಇದ್ದಾರೋ ಇದು ಇದು ಕಲಿ ಕಲಿಗೆ ಸಂಬಂಧಪಟ್ಟಂತೆ ಹೇಳಿದ್ದು ಎಂಬುದಾಗಿ ಅಭಿಪ್ರಾಯವನ್ನು ಶ್ರೀನಿವಾಸ ತೀರ್ಥರು ಪಡುತ್ತಾರೆ ಇರ್ಲಿ ಇದಾದ ಮೇಲೆ ಧಾತೂಪಪ್ಲವ ಆಸನ್ನೇ ವ್ಯಕ್ತ ದ್ರವ್ಯ ಗುಣಾತ್ಮಕ ಅನಾಧಿ ನಿಧನ ಕಾಲೋಹ್ಯವ್ಯಕ್ತಾಯ ವಿಕರ್ಷತಿ ದ್ರವ್ಯ ಗುಣ ಇತ್ಯಾದಿ ರೂಪವಾದಂತಹ ಏನು ಈ ವ್ಯಕ್ತವಾದ ಸೃಷ್ಟವಾದ ಪ್ರಪಂಚ ಇದೆ ಇದನ್ನು ಕಾಲನಾಮಕನಾದ ಪರಮಾತ್ಮ ಕಾಲ ಕಲನಾವಿಷ್ಣು ಅವ್ಯಕ್ತಂ ಅವ್ಯಕ್ತಗಂ ನಯನ್ ಕಾಲನಾಮಕನಾದ ಸರ್ವಸಂಹಾರಕನಾದ ಪರಮಾತ್ಮ ವ್ಯಕ್ತವಾದ ಈ ಪ್ರಪಂಚವನ್ನು ಅವ್ಯಕ್ತಾಂ ನ ಇದನ್ನೆಲ್ಲ ಅವ್ಯಕ್ತ ಮಾಡ್ತಾ ಹೋಗ್ತಾನೆ ಕಾರ್ಯಾತ್ಮಕವಾದ ಪ್ರಪಂಚವನ್ನು ಕಾರಣಾತ್ಮಕವಾದ ಪ್ರಪಂಚದಲ್ಲಿ ಸೇರಿಸ್ತಾ ಹೋಗ್ತಾನೆ ಪೃಥ್ವಿಯನ್ನು ನೀರಿನಲ್ಲಿ ನೀರನ್ನು ತೇಜಸ್ಸಿನಲ್ಲಿ ತೇಜಸ್ಸನ್ನು ವಾಯುವಿನಲ್ಲಿ ಹೀಗೆ ಕಾರ್ಯಾತ್ಮಕ ಪ್ರಪಂಚವನ್ನು ಕಾರಣಾತ್ಮಕ ಪ್ರಪಂಚದಲ್ಲಿ ಸೇರಿಸ್ತಾ ಸೇರಿಸ್ತಾ ಮೂಲ ಅವ್ಯಕ್ತ ತತ್ವದಲ್ಲಿ ಸೇರಿಸಿಬಿಡ್ತಾನೆ ಶತವರ್ಷ ಮನಾವೃಷ್ಟಿ ಇದು ಸ್ಥೂಲವಾಗಿ ಹೇಳಿದ ಅದರದ್ದೇ ವಿವರಣೆ ಮುಂದೆಲ್ಲ ಶತವರ್ಷ ಅನಾವೃಷ್ಟಿರ್ಭವಿಷ್ಯತ್ಯುಲ್ವಣಾಭು ತತ್ಕಾಲೋಪಚಿತೋಷ್ಣಾರ್ಕಃ ಲೋಕಾಂತ್ರೀನ್ ಪ್ರದಿಶ್ಯತಿ ನೂರು ವರ್ಷ ಮಳೆ ಆಗೋದಿಲ್ಲ ಭಯಂಕರ ತಾಪ ಎಲ್ಲ ಕಡೆಗೂ ಸೂರ್ಯನ ತಾಪ ಪಾತ ಮೇಲೆ ಸೂರ್ಯನ ತಾಪ ಕೆಳಗೆ ಪಾತಾಳ ತಲದಲ್ಲಿ ಇರುವಂತಾ ಶೇಷದೇವರ ಮುಖದಿಂದ ಸಂಕರ್ಷಣ ಮುಖದಿಂದ ಅಗ್ನಿ ಬರ್ತದೆ ಆ ಅಗ್ನಿಯಿಂದ ಅದು ಕೆಳಗಿನಿಂದ ಮೇಲೆ ಅಗ್ನಿ ಬರ್ತದೆ ಮೇಲಿನಿಂದ ಬೇಸಲು ಮೇಲೆ ಕೆಳಗೆ ತಾಪ ಆಗಿ ಇಡೀ ಬ್ರಹ್ಮಾಂಡ ಸುಟ್ಟು ಹೋಗ್ತದೆ ಸುಟ್ಟು ಬೂದಿಯಾದ ಮೇಲೆ ಎಲ್ಲ ಆ ಬ್ರಹ್ಮಾಂಡ ಸತ್ಯಲೋಕದವರೆಗೆ ಇರುವಂತಾ ಏನು ಬ್ರಹ್ಮಾಂಡ ಇತ್ಯೋ ಅಷ್ಟು ತುಂಬುವವರೆಗೆ ನೀರು ಬಿಡುತ್ತದೆ ಸಾಮರ್ಥ್ಯಕೋ ಮೇಘಗಣಹ ವರ್ಷ ಸಮಾಹ ನೂರು ವರ್ಷ ಸುಡತ್ತೆ ನೂರು ವರ್ಷ ನೀರು ಬೆಳತದೆ ಜೋರಾಗಿ ಮಳಿ ಆ ನೂರು ವರ್ಷದ ಮಳಿಯೂ ಎಂಥ ಮಳಿ ಧಾರಾಭಿರ ಹಸ್ತಿಹಸ್ತಾಭಿಹಿ ಆನೆಯ ಸೊಂಡೆಯಷ್ಟು ಒಂದೊಂದು ಹನಿಗಳಿರುತ್ತದೆ ಅಂತಹ ಮಳಿಗಳು ಒಂದು ನೂರು ವರ್ಷದವರೆಗೆ ಅದರಲ್ಲಿ ಈ ಸಂಪೂರ್ಣವಾದ ಬ್ರಹ್ಮಾಂಡ ಮುಳುಗಿ ಹೋಗ್ತದೆ ಅರ್ಥಾತ್ ಬ್ರಹ್ಮಾಂಡದ ಅವಕಾಶ ಏನಿತ್ತೋ ಅಷ್ಟು ತುಂಬ ನೀರು ನಿಲ್ಲುತ್ತದೆ ತಥೋ ವಿರಾಜ ಮುತ್ಸರ್ಜ ವೈರಾಜ ಪುರುಷೋ ನೃಪಃ ಅವ್ಯಕ್ತಂ ವಿಷತೆ ಸೂಕ್ಷ್ಮಂ ನಿರಿಂಧನ ಇಲ್ಲಿ ಒಳಗಿರುವಂತಹ ವಿರಾಟ್ ಬ್ರಹ್ಮ ಅಥವಾ ಪರಮಾತ್ಮ ಇಬ್ಬರು ಈ ಬ್ರಹ್ಮಾಂಡದೊಳಗೆ ಇದ್ದು ನಿಯಮನ ಮಾಡುವ ಬ್ರಹ್ಮದೇವರು ಪರಮಾತ್ಮ ಬ್ರಹ್ಮಾಂಡ ಸುಟ್ಟ ಮೇಲೆ ಏನು ಕೆಲಸ ಅಲ್ಲಿಂದ ಅವರು ಮೂಲ ಅವ್ಯಕ್ತ ತತ್ವದಲ್ಲಿ ಅವರು ಪ್ರವೇಶ ಮಾಡಿಬಿಡ್ತಾರೆ ವಾರಿಣಾ ಹೃತಗಂಧಾಭೂಹು ಸಲಿಲತ್ವಾಯಕಲ್ಪತೆ ನೀರು ಇದು ಗಂಧವನ್ನು ಭೂಮಿಯಲ್ಲಿರುವ ಗಂಧವನ್ನು ಹರಣ ಮಾಡಿದ ಮೇಲೆ ಭೂಮಿಯು ನೀರಿನಲ್ಲಿ ಸೇರ್ತದೆ ಅಲ್ಲ ಹಿಂದೆ ಹೇಳಿಬಿಟ್ಟಿದ್ದಾರೆ ಕಾರ್ಯ ಎಲ್ಲ ಕಾರಣದಲ್ಲಿ ಸೇರ್ತದೆ ಅಂತ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಸಂಕ್ಷೇಪ ಹೇಳಿದರು ಇಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ ಸಂಕ್ಷೇಪ ಹೇಳಿದರೆ ಸಾಕು ನಮಗೆ ಮತ್ತೆ ವಿಸ್ತಾರ ಏಕೆ ಅಥವಾ ವಿಸ್ತಾರವನ್ನು ಹೇಳಿ ಸಂಕ್ಷೇಪ ಬಿಟ್ಟುಬಿಡಿ ಅಲ್ಲ ಮೇಲಿಂದ ಹೇಳಬೇಕು ಅವ್ಯಕ್ತಂ ವಿಶತಿ ಇತ್ಯುಕ್ತ ತಸ ವಿಸ್ತಾರ ವಾರಣೋ ಹೃ ವಾರಿಣ ಹೃತಗಂಧ ಇತ್ಯಾದಿ ಯಾಕೆಂದರೆ ಸಂಕ್ಷೇಪ ವಿಸ್ತಾರಾಭ್ಯಾಂತೂ ಕಥಯಂತಿ ಮನೀಷಿಣ ಬಹುವಾರಸ್ಮತೇಸ್ತಸ್ಯ ಫಲಬಾಹುಲ್ಯಕಾರಣಾದಿತಿ ಶಬ್ದ ನಿರ್ಣಯ ಸಂಕ್ಷೇಪವಾಗಿ ಹೇಳಿದ್ದನ್ನೇ ಪುನಃ ವಿಸ್ತಾರವಾಗಿ ಹೇಳುತ್ತಾರೆ ಇದರಿಂದ ಪುನಃಪುನಃ ನಮಗೆ ಆ ತತ್ವಗಳ ಚಿಂತನೆ ಬರ್ತದೆ ಪರಮಾತ್ಮನ ಮಾಯೆ ಅವನ ಮಹಿಮೆ ಎಷ್ಟದ್ಭುತ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವುದು ಅವನ ಒಂದು ಮಾಯೆ ಸ್ಥಿತಿ ಮಾಡುವುದು ಅವನ ಒಂದು ಮಾಯೆಯೇ ಮಹಿಮೆಯೇ ಇದರ ಪ್ರಲಯ ಮಾಡುವುದು ಅಷ್ಟೇ ಅದ್ಭುತವಾದ ಏನು ಒಂದು ನೂರು ವರ್ಷ ಮಳೆ ಆಗೋದು ಏನು ನೂರು ವರ್ಷ ಅಗ್ನಿಯಿಂದ ಸುಡೋದು ಅಂದರೆ ಏನು ಇದೆಲ್ಲ ಒಂದೊಂದು ಅದ್ಭುತವೇ ಇಷ್ಟು ವಿವಿಧ ವಿಚಿತ್ರವಾದ ಪ್ರಪಂಚ ಏನೂ ಇಲ್ಲದಂತೆಯಾಗಿ ಸೂಕ್ಷ್ಮ ಪ್ರಕೃತಿ ರೂಪದಲ್ಲಿ ಮತ್ತೆ ಹೋಗೋದು ಅಂದರೆ ಅದು ಸಾಧ್ಯವಿಲ್ಲ ಅದು ಮಹಾಮಹಿಮೆ ಏನೋ ಅವಸರ ಅವಸರದಲ್ಲಿ ಅಂದರೆ ಉದಾಹರಣೆ ಕೊಡದೆ ಇದ್ರೆ ತಿಳಿಯೋದಿಲ್ಲ ಅಂತ ಹೇಳ್ತೇನೆ ಅಷ್ಟೇ ಅವಸರ ಅವಸರದಲ್ಲಿ ತಿಂತಾರೆ ಯಾರೋ ಬಂದರೂ ಅಂತ ತಕ್ಷಣ ಏಕಾದಶಿ ದಿವಸ ಗೊತ್ತಾಗಬಾರ್ದು ಅಂತ ಅದನ್ನು ಎಲ್ಲಿಯೋ ಹೀಗೆ ಒರೆಸಿದ ಹಾಗೆ ಮಾಡಿ ಆಚೆ ಈಚೆ ಮಾಡಿ ಸರಿಸ್ಬಿಡ್ತೀವಿ ಎಷ್ಟು ಮಾಡೋದು ಏನು ಮಾಡಿದರೂ ಕೂಡ ಅವಶೇಷ ಅಲ್ಲಿ ಕಾಣಿಸ್ಬಿಡ್ತದೆ ಏನು ಮಾಡಲಿಕ್ಕಾಗೋದೇ ಇಲ್ಲ ಎಷ್ಟೇ ನೀವು ತಿಕ್ಕ್ರಿ ಸ್ವಚ್ಛ ಮಾಡಿರಿ ಅವನು ಸುಮ್ಮನೆ ಸ್ವಲ್ಪ ಯಾಕೋ ಕೈಕಾಲು ತೊಳ್ಕೋಬೇಕು ಅಂತರಿಸ್ತದೆ ಸ್ವಲ್ಪ ಹಿತ್ಲಕ್ಕೆ ಇವನು ಬೇಗ ಎಲ್ಲ ಉಪ್ಪಿಟ್ಟು ಇದನ್ನು ಎಲ್ಲ ಕಲಸಿ ಹಿತ್ತಲದಲ್ಲಿ ಒಗೆದಿರ್ತಾನೆ ಅವನು ಕಾಲು ತೊಗೊಳ್ಳಿಕ್ಕೆ ಹಿಂದೋದ ಅಂದರೆ ಕಾಣಿಸಿಬಿಡ್ತದೆ ಅಯ್ಯೋ ಹಿಂದೆ ಹೋದ್ನಲ್ಲ ಅಂತನ್ನೋದಕ್ಕೋಸ್ಕರ ಅದನ್ನು ತಿಕ್ಕಿ ಗೊತ್ತಾಗದೇ ಇದ್ದಾಗಿ ಮಾಡಿದರೆ ಯಾಕೋ ಏನೋ ವಾಸನೆ ಬರ್ತಾ ಇದೆ ಅಂತಂತಾನೆ ಮತ್ತೆ ಅಂದರೆ ನಿಮಗೇನು ಮಾಡಿದರೂ ಅದನ್ನು ಪೂರ್ಣವಾಗಿ ಸೂಕ್ಷ್ಮ ಪ್ರಕೃತಿ ರೂಪ ತೆಗೆದು ಹೋಗ್ತೇವೆ ಅಂದರೆ ನಿಮ್ಮ ಕೈಯಿಂದ ಆಗೋದಿಲ್ಲ ಒಂದು ಉಪ್ಪಿಟ್ಟು ಸೂಕ್ಷ್ಮ ಪ್ರಕೃತಿ ಮಾಡಲಿಕ್ಕೆ ನಿಮಗಾಗೋದಿಲ್ಲ ಇಡೀ ಬ್ರಹ್ಮಾಂಡವನ್ನು ಸೂಕ್ಷ್ಮ ಪ್ರಕೃತಿ ರೂಪದೊಳಗೆ ದೇವರು ಮಾಡಿರ್ತಾನೆ ಅಂದರೆ ಇದು ಮಾಯೆ ಅಲ್ಲದೆ ಇನ್ನೇನು ಮಹಾ ಮಹಿಮೆ ಅಲ್ವಾ ಇದು ಆದರೆ ಯಾರಿಗೆ ಹೆದರಿ ಮಾಡ್ತಾನೆ ತಿಳ್ಕೊಬೇಡಿ ತನ್ನ ಇಚ್ಛೆಯಿಂದ ಮಾಡ್ತಾನಷ್ಟೆ ಶ್ರೀಕೃಷ್ಣ ಅರ್ಪಣಾಸ್ತಿ ಎಲ್ಲ ಭಗವದ್ಭಕ್ತರಲ್ಲಿ ಒಂದು ಸೂಚನೆ